ಚಂದ್ರವೃಂದನಂದೀರ್ಧಾರ್ಯ ಶಿರೋಮಣೆಸ್ತಾರಣಮಿಧೀಶ ಮಾಂ ನಿರಾ ಗತಕ್ಲೇಶ ಹರೇ ನಿಶಂ ಲಕ್ಷ್ಮೀಕರತಾಂ ಭೀಯ ಪಾಂಬುಜಂ ಪ್ರಣಮಿ ಹಯಗ್ರೀಮ ದೇವ್ರ ನಾರಾಯಣ ಪರಿಪೂರ್ಣಗುಣಾ ವಿಶ್ವೋದಯಸ್ಥಿತಿಲಯತಿ ಪ್ರಯ ವಿಬುಧ ಸುರಸೌಖ್ಯದುಖ ಸತ್ಕಾರಣ ವಿತ ನಮೋ ನಮಸ್ತೆ ನಾರಾಯಣ ಸುರಗುರು ಜಗದೆಕನಾಥ್ರಿ ಸಕಲೋಕನಮಸ್ಕೃತಂಚತ್ರವರ್ಜಿತಮೀಶಂ ವಂದೇ ಭಮಸ್ಧ ನಾರಾಯಣ ನಮಸ್ಕೃತ್ಯ नरं च नरोमें दी सरस्वती व्यास ततो <coughs> जय मुदीर श्री गुभ्यो नम हरी ओम आचार्य भाषात्रयू निर्णय पुराणश्लोक वर्णने तोरसा समाधिभाषा गुह्य भाषा दर्शन भाषा दर्शना सिद्ध गुह्य भाषा अन्य था भवे ತಸ್ಮಾತ್ ವಿಷ್ಣು ಹಿಮ ಭಾರತ ಉತ್ತ ಯಥಾರ್ಥ ಯಾವುದೋ ಒಂದೆರಡು ಮಧ್ಯಮಧ್ಯದಲ್ಲಿ ಪದ್ಯಗಳನ್ನು ತಗೊಂಡು ಇಡೀ ಮಹಾಭಾರತಕ್ಕೆ ತಾತ್ಪರ್ಯ ಎಲ್ಲಿದೆ ಅಂತ ಹೇಳಿ ಬರುತ್ತ ಇಡೀ ಒಬ್ಬ ವ್ಯಕ್ತಿ ಜೀವನದಲ್ಲಿ ಆಡುವ ಕೆಲವು ಮಾತುಗಳನ್ನು ಮಾತ್ರ ಸ್ವೀಕಾರ ಮಾಡಿ ಇಡೀ ವ್ಯಕ್ತಿಗೇನೆ ಅಭಿಪ್ರಾಯದಲ್ಲಿ ಸಿಟ್ಟುಗಿಟ್ಟು ಮಾಡ್ತಿರ್ತಾರೆ ಯಾರನ್ನೋ ಬಯೋ ಮಾತುಗಳನ್ನು ತಗೊಂಡು ಇವನು ಅತ್ಯಂತ ಕ್ರೂಡಿ ಹೇಳಿ ಬರುತ್ತಾ ಹಾಗೆ ಹಾಗೆ ಭಾರತದಲ್ಲಿ ಎಲ್ಲೆಲ್ಲೋ ಬಂದ ಒಂದೆರಡು ಮಾತುಗಳನ್ನು ತಗೊಂಡು ನೀವು ಇಡೀ ಭಾರತ ಭಗವಂತನನ್ನು ಹೇಳುತ್ತೆ ಅಂತಂತೀರಿ ಎಲ್ಲಿದೆ ಭಾರತ ಧರ್ಮವನ್ನು ಹೇಳುತ್ತೆ ನೀತಿಯನ್ನು ಹೇಳುತ್ತೆ ಚರಿತ್ರಗಳನ್ನು ಹೇಳ್ತಾ ಇದೆ ಆ ಪ್ರಸಂಗ ಬಂದಾಗ ಆ ವಿಚಾರವನ್ನು ಹೇಳುತ್ತೆ ಅಂತ ಹೇಳಬೇಕೇ ಹೊರತು ಇಡೀ ಭಾರತಕ್ಕೆ ಒಂದು ತಾತ್ಪರ್ಯ ಅಂತ ಹೇಳಬಾರದು ಅಂತ ಅನ್ನುವರಿಗೆ ಉತ್ತರ ಕೊಡ್ತಾರೆ ವಿರುದ್ಧವಾಗಿ ಮಾತಾಡಿರುವ ಭಾಗವೂ ಕಾಣಬಹುದು ಆದರೆ ಅದೆಲ್ಲ ಬೇರೆ ಬೇರೆ ಭಾಷೆಗಳನ್ನ ಅವಲಂಬನೆ ಮಾಡಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಯಾವುದು ಅತ್ಯಂತ ಮುಖ್ಯವಾದಂತಹ ಚರಿತ್ರೆಯೋ ಭಗವಂತನ ಪ್ರಮುಖವಾದ ಪಾತ್ರ ಏನಿದೆ ಅವನ ಗುಣಗಳು ಅದನ್ನು ಹೇಳಲಿಕ್ಕೆ ಬೇಕಾದ ಎಲ್ಲ ಅಂಶಗಳನ್ನೂ ವರ್ಣನೆ ಮಾಡಿದ್ದಾರೆ ಹಾಗೆ ಕೇವಲ अलगू बंद प्रसंगोस्कर अद्वे अरे अली भारत के महत्व याके भारतवन पूज्य ग्रंथ अंतारू कत आगत महाभारत आगोल मुख्यवाद कारण अल भगवंत महत्वपूर्णवान महिम वर्णने अचार तोरसिकोटे तस्मा विष्णु महिमा भारतोत्थ यथार्थत ಅಥಾತ್ಯವುಳ್ಳಂತಹ ಯಾವ ಯಾವ ಮಹಿಮಾ ಇದೆ ಅದನ್ನೆಲ್ಲ ಇಲ್ಲಿ ಹೇಳಿದ್ದರಿಂದಲೇ ಇದಕ್ಕೆ ಮಹತ್ವ ಬಂದಿತ್ತು ಪರಮಾತ್ಮನ ಮಹಿಮೆಯನ್ನೇ ಇದು ಹೇಳಿಕೊರಟಿರೋದು ಇದನ್ನು ಪೂರ್ಣವಾಗಿ ಇದು ಮೊದಲನೇ ಅಂಶ ಮಂಗಳಾನುಷ್ಠಾನಾದಿಗಳಿಂದಲೂ ಕೂಡ ಎಲ್ಲವನ್ನೂ ವಿಚಾರ ಮಾಡಿದರೆ ಪ್ರತಿಜ್ಞೆ ಮಾಡಿದರು ಎಲ್ಲ ಹಿಂದಿನ ಅಂಶ ಭಾರತದ ವಾಕ್ಯಗಳಿಂದಲೇ ಅಧ್ಯವಸ್ಯಂತೆ ಅಂತ ಹೇಳಿದ ಮೇಲೆ ಮೊದಲನೇ ಅಂಶ ಯಾವುದು ಹೇಳಿದ್ದು ಭಗವಂತನ ಮಹಿಮೆಯನ್ನು ಹೇಳೋದರಲ್ಲೇ ಮಹಾಭಾರತಕ್ಕೆ ತಾತ್ಪರ್ಯ ಇದೆ ಅಂಗೋಪಾಂಗ ಸಹಿತವಾಗಿ ಪ್ರಥಮಾಂಗ ಯಾರು ಅಂತ ಕೇಳಿದಾಗ ಇಂಥ ತಸ್ಯಾಂಗ ಪ್ರಥಮ ಮೊದಲನೇ ಅಂಗ ಯಾರು ಅಂತ ಕೇಳಿದಾಗ ಅದನ್ನು ಮುಖ್ಯ ಪ್ರಾಣಿ ಮೊದಲನೇ ರೂಪದಲ್ಲಿ ರಾಮರೂಪದಲ್ಲಿ ಹನುಮಂತ ರೂಪದಿಂದ ಅದರಂತೆಯೇ ಎರಡನೇ ರೂಪದಲ್ಲಿ ಭೀಮಸೇನ ದೇವರು पूरने रूपी साक्षा आचार्य पूर्ण प्रज्ञ तृतीयस्थु भगवत्कार्य साधक असिकोट त्रेताद्यशु युगे संभूत केशभगज्ञकशु पृथक द्वितीयांगं सरस्वती प्रत्येक प्रत्येक प्रथमांग अरे मुख्यप्राणदेवड़े आचार्यर वचन प्रतिज्ञाता है ದ್ವಿತೀಯಾಂಗ ಸರಸ್ವತಿ ಅಥವಾ ಭಾರತಿ ಎರಡೂ ಕೂಗೋದಿಲ್ಲ ಅದನ್ನು ಇಲ್ಲಿ ಮುಖ್ಯ ಪ್ರಾಣ ಜೀವೋತ್ತಮ ಅಂತ ನಾವೆಲ್ಲ ಕೂಗ್ತೇವೆ ನಾರಾಯಣ ನಮಸ್ಕೃತಿಯ ಶ್ಲೋಕದಲ್ಲಿ ನರೋತ್ತಮ ಅಂತ ಕೂಗಿದ್ದಾರೆ ಸರಸ್ವತಿ ಅಂತ ಶಬ್ದ ಹಾಗೇ ಇದೆ ಅದಕ್ಕೆ ಅದನ್ನೇ ತಗೊಂಡು ಹೇಗೆ ಹೇಳ್ತೇವೆ ದ್ವಿತೀಯಾಂಗ ಅಂತ ಶಂಭರೂಪೇ ತೊರತೆ ವಾಯು ವಚಕೀರ್ತ್ಯತೆ शैव चंद्रो बदीना माली चंद्रे यति चोक्यते मुद वर्णने श्री अंतर कूगो इवर्ति बंद मोदर्ति भारतीदेवियर अवतार प्रसंगद मध्यदर्ति स्वर्गारोहण प्रसंगद श्री अंत भारतीदेवी कूद श्री प्राणनाथाय नमस्कोम पंडिताचार्यू श्री प्राणनाथ अंत कूगी ಇದೇ ಕಾವ್ಯ ಶ್ರೀ ಅಂತ ದ್ರೌಪದಿ ದೇವಿಯರನ್ನ ಕೂಪ್ತಾರೆ ಭಾರತದಲ್ಲೇ ಮತ್ತೆ ಮತ್ತೆ ಹೇಳಿದ್ದಾರೆ ಈ ವಿಚಾರವನ್ನು ಅವರೇನೇ ಕಾಲಿ ಚಂದ್ರ ಹೀಗೆಲ್ಲ ಬೇರೆ ಬೇರೆ ರೂಪದಿಂದರೂ ಕೂಡ ಭಾರತದಲ್ಲಿ ಅವತಾರ ಮಾಡಿದ್ದಾರೆ ಅದನ್ನು ಭೀಮಸೇನ ದೇವರ ಪತ್ನಿಯನ್ನು ಆ ರೂಪದಲ್ಲೂ ಅವತಾರ ಮಾಡಿದ್ದಾರೆ ಇದಾದ ಮೇಲೆ ತೃತೀಯಾಂಗಂ ಹರೇ ಶೇಷ ಪ್ರಾದುರ್ಭಾ ಬಸಮನ್ಮಿತ ಇದಾದ ಮೇಲೆ ಮುಖ್ಯ ಪ್ರಾಣದೇವರು ದ್ರೌಪದಿ ದೇವಿಯರು ಅದಾದ ಮೇಲೆ ಅಂತಂದರೆ ಬಲರಾಮ್ ಬಲರಾಮದೇವರದ್ದು ಅವತಾರಗಳಿದ್ದಾವೆ ನರಹ ಲಕ್ಷ್ಮಣಃ ಬಲಹ ಮೂರು ನರ ನಾರಾಯಣ ಅಂತ ನೋಡಿ ನರರೂಪದಲ್ಲಿ ಬಂದವರು ಶೇಷುದೇವರೆ ಅದರಂತೇನೆ ಲಕ್ಷ್ಮಣ ಪರಮಾತ್ಮನ ತಮ್ಮನಾಗಿ ಬಂದು ಎಲ್ಲ ಸೇವೆಯನ್ನು ಮಾಡಿದವರು ಬಿಡದೇ ಸೇವೆಯನ್ನು ಮಾಡಿದವರು ಬಲ ಬಲರಾಮದೇವರು ವೃದ್ಧಾತ್ಮಕತ್ವ ಶೇಷಸ ಶುಕೋ ಚ ತತ್ತನು ಶುಕಾಚಾರ್ಯರು ಅದರಂತೆಯೇ ದ್ರೌಣಿಗಳು ಅಶ್ವತ್ಥಾಮಾಚಾರ್ಯರು ಕೂಡ ಅದೇ ವರ್ಗಕ್ಕೆ ಸೇರ್ತಾರೆ ಯಾಕೆ ರುದ್ರದೇವರು ಶೇಷದೇವರು ಒಂದೇ ಆದ್ದರಿಂದ ರುದ್ರದೇವರೇ ಮುಂದೆ ಶೇಷದೇವರ ಪದವಿಗೆ ಬಂದು ಇನ್ನಷ್ಟು ಉನ್ನತ ಸಾಧನೆಯನ್ನು ಮಾಡುತ್ತಾರೆ ಪುರುಷೋತ್ತಮನ ಪರ್ಯಂಗ ಪದವೈದಿದೆಯೋ ಮಹಾದೇವ ಇದನ್ನೇ ಜಗನ್ನಾಥದಾಸರು ಆಡಿ ಇಂದ್ರೋ ನರಾಂಶ ಸಂಪತ್ತಿಯ ಇಂದ್ರದೇವರು ನರ ಅಂದರೆ ಶೇಷದೇವರ ಅಂಶವನ್ನು ಹೊಂದಿದಾಗ ಅರ್ಥ ಅಪೀಶತ್ತದಾತ್ಮಕ ಆದೇಶ ಇದ್ದಾಗ ಆವೇಶ ಆ ಅಂಶನೇ ಅಲ್ಲಿ ಕಂಡು ಬಂತು ಅಂತಂದರೆ ಇಂದ್ರದೇವರನ್ನು ಕೂಡ ನರ ಹಂತಕ್ಕೂ ಗಿತ್ತಿದೆ ಈ ಭಾರತ ಅರ್ಥ ಆಗುತ್ತೆ ನೇರವಾಗಿ ಭಾರತ ನೋಡೋರಿಗೆ ಪುರುಶುರಾಮ ದೇವರು ಅಲ್ಲಲ್ಲಲ್ಲಲ್ಲಿ ಪ್ರಸಂಗ ಬಂದಲ್ಲೆಲ್ಲ ಇವರಿಬ್ರು ಯಾರು ಅಂತ ತಿಳ್ಕೊಂಡಿದ್ದೀಯಾ ವಿಷ್ಮಾಚಾರ ಅಂತಾರೆ ನಾನೊಂದು ಸಂವಾದ ಕೇಳಿದ್ದೆ ಹಿರಿಯರಾಡಿದ ಸಂವಾದ ಅದರಲ್ಲಿ ಅರ್ಜುನ ಸಾಕ್ಷಾತ್ತಾಗಿ ನರ ಆ ನಾರಾಯಣನೇ ಕೃಷ್ಣನಾಗಿ ಬಂದಿದ್ದಾನೆ ಅಂದರೆ ಒಂದೇ ರಥದಲ್ಲಿ ಇವರಿಬ್ಬರು ಸೇರ್ತಾರೆ ಅಂದರೆ ಯಾರು ಅಂತೂ ತಿಳ್ಕೊಂಡಿದ್ದೀರಿ ನರನಾರಾಯಣರು ಹೀಗೆಲ್ಲ ಮಾತಾಡಿದ್ದಿದೆ ಆದರೆ ಅರ್ಜುನ ನರ ಅಲ್ಲ ಅರ್ಜುನನಲ್ಲಿ ನರನ ಆವೇಶ ಅದನ್ನು ಇಟ್ಟುಕೊಂಡು ಮಾತಾಡಿದ್ದಾರೆ ಅಂತಲೇ ಇಲ್ಲೆಲ್ಲ ಕಡೆಯಲ್ಲೂ ನಾವು ತಿಳಿಯಬೇಕು ಮೊದಲು ತೋರಿಸಿಕೊಟ್ಟಿದ್ದಾರೆ ಅದರಿಂದ ಪಾರ್ಥೋಹಿ ಈಶತ್ತದಾತ್ತಮ ಕಾಲ ಕೆಲವು ಕಾಲುಷ ಇದ್ದಾಗ ಅವನು ಅಂತು ಕೂಗುತ್ತದೆ ಈಗ ಪ್ರೇತ ಒಳಗಡೆಯಲ್ಲಿಷ್ಟವಾಗಿಬಿಟ್ಟಿದ್ದರೆ ಅದು ಕೂಗಾಡ್ತಾ ಇದ್ದರೆ ಏನಂತಾರೆ ಇದು ಇಮುನಲ್ಲ ಈ ವ್ಯಕ್ತಿ ಎಲ್ಲ ಮಾಡ್ತಾರಲ್ಲ ಪ್ರಯತ್ ಕೂಯಿತಾ ಇದೆ ಅಂತ ಆವೇಶದಿಂದ ಅದೇ ಕೆಲಸ ಮಾಡಿಸ್ತಾ ಇರುತ್ತೆ ಶೇಷದೇವರು ಅವಿಷ್ಟರಾದಾಗ ತಮ್ಮ ಮಹಿಮಾವನ್ನು ಅಲ್ಲಿ ತೋರಿಸಿಕೊಡ್ತಾರೆ ಅದನ್ನು ಇಲ್ಲಿ ವರ್ಣನೆ ಮಾಡ್ತಾರೆ ಈಗ ಪ್ರದ್ಯುಮ್ನ ಪ್ರದ್ಯುಮ್ನಾದ್ಯ ಸ್ತತೋ ಅಂಗಭೂತಾ ಕ್ರಮೇಣತು ಅದಾದ ಮೇಲೆ ಆಮೇಲೆ ಅನಿರುದ್ಧ ಆಮೇಲೆ ಸುಗ್ರೀವ ಮುಂತಾದವರೆಲ್ಲರೂ ಕೂಡ ಚಂದ್ರಾದಿಗಳು ಇವರೆಲ್ಲರೂ ಆಮೇಲೆ ಬರ್ತಾರೆ ಹೀಗೆ ಇವೆಲ್ಲ ಯಾಕೆ ಹೇಳ್ತಾರೆ ಬೇರೆ ಬೇರೆಯವ್ರ ಚರಿತ್ರ ಹೇಳಿದ್ದಾರಲ್ಲ ಭಾರತದಲ್ಲಿ ನೀವು ಬರೀ ವಿಷ್ಣು ಮಹಿಮಾ ಅಂತಂದರೆ ಇವರದ್ದೆಲ್ಲ ಮಹತ್ವ ಯಾಕೆ ಹೇಳಬೇಕು ಇವನು ಯಾರು ಗೊತ್ತಾ ಇವರ ಮಹತ್ವ ಏನು ಗೊತ್ತಾ ವಿದ್ಯಂತವರು ಗೊತ್ತಾ ಅರ್ಜುನನ ಮಹತ್ವ ಬೇಕಾಟು ಹೇಳಿದ್ದಾರೆ ತ್ರುಪದಿದೇವಿಯರ ಚರಿತ್ರೆ ಹೇಳಿದ್ದಾರೆ ಇವೆಲ್ಲ ಬೆಕ್ಕಾಟು ಹೇಳ್ತಾರಲ್ಲ ಯಾಕೆ ಹೇಳ್ತಾರೆ ಅಂತಂದರೆ ವೈಷ್ಣವಾರಾಂ ಚರಿತಂ ವೈಷ್ಠವಾನಾಂತೂ ವಿಷ್ಣು ಅದಕ್ಕೆ ಇನ್ನೇನು ಕಾರಣ ಅಲ್ಲ ವೈಷ್ಣವೋತ್ತಮರ ಚರಿತ್ರೆಯನ್ನು ಹೇಳೋದರಿಂದ ಇಂತಿಂಥ ದೊಡ್ಡ ದೊಡ್ಡ ಅಧಿಕಾರಿಗಳು ಭಗವಂತನನ್ನು ಹೀಗೆ ಒಲಿಸಿಕೊಂಡ್ರು ಅಂತ ಕೇಳಿದಾಗ ನಮಗೇನಾಗುತ್ತೆ ವಿಷ್ಣುವಿನ ಭತ್ತಿ ಹೆಚ್ಚಾಗುತ್ತೆ ಯಾದವಾರಿಯರ ಆರಾಧನಾ ನೆನ್ನೆಯೇ ಇವತ್ತು ಎಲ್ಲ ಬಹಳ ದೊಡ್ಡ ಜ್ಞಾನಿಗಳು ವಿದ್ಯುಪತ್ಯಾಚಾರ್ಯರು ಮುಂತವರನ್ನು ಇದ್ದರು ಅವರು ಮೊದಲೆಲ್ಲ ಚೀನಿ ವ್ಯಾಪಾರ ಅಂತ ಎಲ್ಲ ರಗಳ ಮೂಟೆಯನ್ನು ಹೊತ್ತುಕೊಂಡು ಬೀದಿ ಬೀದಿ ತಿರುಗಾಡಬೇಕು ಈ ತರಹದಲ್ಲಿದ್ದರು ಒಳ್ಳೆಯ ಶ್ರೀಮಂತರು ಅವರ ಅಣ್ಣಂದರೆ ವೇದೇಶ ತೀರ್ಥರು ಅಂತ ಮನವರಿನಲ್ಲ ಅವರು ವೃಂದಾವಣೆ ಇದೆ ಅವರು ರಘುತ್ತಮ ಶಿಷ್ಯರು ಅವರು ಮೊದಲು ಪೀಠಾಧಿಪತಿಗಳಾಗಿರುತ್ತಾರೆ ಮೊದಲು ಅವರೇನೇ ಪೀಠಾಧಿಪತ್ಯ ಸ್ವೀಕಾರ ಮಾಡಿರ್ತಾರೆ ಆಮೇಲೆ ಬೇಡ ಅಂದ್ಬಿಡ್ತಾರೆ ಅನುಜೋದಯಮಾಶಾಸೆ ನಾಶಾಸೆ ರಾಮಪೂಜನಂದ್ರ ಅವರೇ ಮಾತಾಡಿದರು ಅಂತ ಒಂದು ಉಲ್ಲೇಖ ಇದೆ ಅದಕ್ಕೆ ಕಾರಣ ಇವರು ಅಗ್ರತೋ ನಾರಸಿಂಹಶ್ಚ ಪುಷ್ಟತೋ ಗೋಪಿನಂದನ ಈ ಶ್ಲೋಕ ಹೇಳ್ತಾ ಹೋಗ್ಬೇಕು ನವಸಿಂಹ ಮಹಾ ಬಾಣ ಹಿಡ್ಕೊಂಡು ಅವರು ಇವೆಲ್ಲ ಕಳ್ಳ ಆ ಕಳ್ಳರು ಕಾಣಿಸಿದ ಮೇಲೆ ಅದನ್ನು ಅಲ್ಲ ಸ್ವಾಮಿ ಅವ್ರಿಗೆ ದರ್ಶನ ಕೊಟ್ಟು ನನಗೆ ಕೊಡಲಿಲ್ಲವಾ ಅಂತ ವೈರಾಗ್ಯದಿಂದ ಅದನ್ನೆಲ್ಲ ತ್ಯಾಗ ಮಾಡಿ ತ್ಯಾಗ ಮಾಡಿ ಬಂದ ಮೇಲೆ ಅವರಿಗೆ ವಿಚಿತ್ರವಾದಂತಹ ವೈರಾಗ್ಯ ಭಾಗವತಕ್ಕೆ ನ್ಯಾಯಸೋದರಕ್ಕೆ ಟಿಪ್ಪಣಿ ಕಾರು ಅವರು ಹೊನ್ನಾಳಿಯಲ್ಲಿ ತುಂಗಾ ನದಿ ತೀರದಲ್ಲಿದ್ದವು ಸ್ವಲ್ಪ ಮೈಯೆಲ್ಲ ಸಿಪ್ಪೆ ಸುರಿಲಿಕ್ಕೆ ಶುರುವಾಗುತ್ತೆ ಅವರಿಗೆ ಬಿಸಿಲು ಮತ್ತು ನಾನಾ ವ್ರತಗಳು ಇವುಗಳನ್ನು ಮಾಡೋದರಿಂದಾಗಿ ಒಣಗಿ ಹೋಗಿ ಮೈಯಲ್ಲೆಲ್ಲ ಸಿಪ್ಪೆ ಸುರಿಲಿಕ್ಕೆ ಶುರುವಾಗುತ್ತೆ ಸ್ವಲ್ಪ ಬೆಳ್ಳೆ ಬೆಳ್ಳೆ ಕಾಣಲಿಕ್ಕೆ ಶುರುವಾಗುತ್ತೆ ಅದನ್ನೀ ಜನ ಏನೇನೋ ಅಪಾರ್ಥ ಮಾಡಿಕೊಂಡು ಅವ್ರ ಮನೆಗೆ ಯಾರು ಹೋಗಬೇಡ್ರಿ ಬರಬೇಡ್ರಿ ಅಂತ ಹೀಗೆಲ್ಲ ಹುಚ್ಚುಚ್ಚೆಲ್ಲ ಶುರು ಮಾಡಿಬಿಡ್ತಾರೆ ಆ ಮಂತ್ರಾಲಯ ಪ್ರಭುಗಳ ಕಾಲ ಅಂತಂತಾರೆ ಮಂತ್ರಾಲಯ ಪ್ರಭುಗಳು ಆ ಊರಿಗೆ ಬಂದರೆ ಆ ಮಂತ್ರಾಲಯ ನೀವು ಅವ್ರ ಮನೆಗೆ ಹೋಗಬಿಡುದು ಅಂತ ಬೇಕಾಗೇ ಹೋಗ್ತಾರಲ್ಲಿ ಹೋಗಿ ಅವನ ಮನೆಯಲ್ಲಿ ಪಾದ ಪೂಜಾ ಸ್ವೀಕಾರ ಮಾಡ್ತಾರೆ ಅಂತ ಚರಿತ್ರೆ ಹೇಳ್ತಾರೆ ಅಂತಹ ಮಹಾನುಭಾವರು ಇಷ್ಟು ವಿರಕ್ತರು ಸರ್ವಸ್ವತ್ಯಾಗ ಮಾಡಿ ಬಂದು ಕೂತವರು ಮನೆಯಲ್ಲಿ ನವರಾತ್ರಿ ಸಂದರ್ಭ ಮನೆಯಲ್ಲೂ ಒಂದು ಅಕ್ಕಿ ಕಾಳಿಲ್ಲ ವ್ಯಾಯುವಾರು ವೃತ್ತಿಯಲ್ಲಿದ್ದವರು ಬಗ್ಗೆ ಎದ್ದು ಕಾಂದಿಕಾದಿಗಳು ಪಾಠವೆಲ್ಲ ಮುಗಿಸಿ ಎಂಟೆಂಟೂವರೆ ಹೊತ್ತಿಗೆ ಮಂತ್ರಾಕ್ಷತೆ ಬುಟ್ಟಿಗೆ ಹೊರಡಬೇಕು ದೇವರು ಸ್ತೋತ್ರ ಹೇಳ್ದ ಆ ಹೋಗ್ಬೇಕು ಯಾರು ಆ ಹೊತ್ತಿಗೆ ಸ್ವಾಮಿ ದೊಡ್ಡವರು ಬಂದಿದ್ದೀರಿ ಗುರುಗಳು ಹಿರಿಯರು ನಮ್ಮನೆಗೆ ಬನ್ನಿರಿ ಒಂದಷ್ಟು ತೊಗೊಳ್ರಿ ಏನಾರು ಕೊಟ್ರೆ ಅದನ್ನು ತಂದು ದೇವರಿಗೆ ಅರ್ಪಣೆ ಮಾಡಬೇಕು ಬದುಕಬೇಕಾಗುತ್ತೆ ಬೀಗರು ಬೀಗರು ಎಲ್ಲ ಬಂದಿದ್ದಾರೆ ಮನೆಗೆ ಏನು ಒಂದು ಅಕ್ಕಿ ಕಾಡು ಬಿಟ್ಲಿಲ್ಲ ಹೋಗಿ ಬಂದರು ಯಾರೂ ಇಲ್ಲ ಗೀತೆ ಪಾರಾಯಣ ಮಾಡ್ತಾ ಹಾ ಇದ್ದಾರೆ ಮಹಾನುಭಾವು ಒಂಬತ್ತನೇ ಅಧ್ಯಾಯ ಬಂದಿದೆ ಸರಿಯಾಗಿ ಶ್ಲೋಕ ಬರಬೇಕಾ ಅನನ್ಯಾಸಚಿತ್ತೆಯಂತೋ ಮಾಂ ಏ ಜನಾಪರಿ ತೇಷ್ ನಿತ್ಯಾಭಿಯುಕ್ತಾನಾಂ ಯೋಗ ಕ್ಷೇಮ ವರಾಮ್ಯಹಂ ಎಲ್ಲಿದೆ ಸ್ವಾಮಿ ಯೋಗ ಕ್ಷೇಮ ನಿನಗೋಸ್ಕರವಾಗಿ ಸರ್ವಸ್ವ ತ್ಯಾಗ ಮಾಡಿ ನೀ ಹೇಳಿದ ವೃತ್ತಿಯಲ್ಲೇ ಭಾಗವತ ಧರ್ಮದಲ್ಲಿ ಬದುಕ್ತಾ ಇದ್ದೇನೆ ನಾವೊಬ್ಬ ಅಲ್ಲ ನನ್ನ ಅನ್ಸಲ್ ಮಾಡಿದವರು ಎಷ್ಟು ಜನ ಇದ್ದಾರೆ ಏನಿಲ್ಲ ಯೋಗ ಕ್ಷೇಮ ಯಾರು ನೋಡ್ಕೊಳ್ತಾರೆ ಅಲ್ಲೋ ಈ ಕಾಲಕ್ಕೆಲ್ಲ ಇರಬೇಕು ಇದನ್ನೆಲ್ಲ ವಿಚಾರ ಮಾಡಬೇಕು ಅಂತಂದರು ಒಂದಷ್ಟು ಗುರುತು ಹಾಕಿಬಿಟ್ಟಿರೋಂಥದಕ್ಕೆ ಇನ್ನಷ್ಟು ವಿಚಾರ ಮಾಡಬೇಕು ಅಂತ ಕುಂಕುಮ ಹಚ್ಚಿಬಿಡ್ತಾರೆ ಈಗೆಲ್ಲ ಅಂಡರ್ಲೈನ್ ಅಂತಾರೆ ಆ ಥರ ಕುಂಕುಮ ಹಚ್ಚಿಬಿಟ್ರೆ ಅಷ್ಟು ಹಚ್ಚಿದ್ರು ಅವ್ರದೇ ಆದರ ಕಟ್ಟೆ ಎಂದು ತೋರಿಸ್ತಾರೆ ಹೊಣ್ಣಾಳಿ ಆ ಕಟ್ಟೆಯಲ್ಲಿ ಹೋಗಿ ಕೂತ್ಬಿಟ್ಟರು ಅಷ್ಟೇ ಕೂತು ಕೆಲವು ಕಾಲ ಮತ್ತೆ ಯಾ ಕಾಲ ಕನಸಿತ್ತದನ್ನ ಅಷ್ಟು ಮಾಡಿದ್ರು ಹೋದರು ಕೆಲವು ಕಾಲಕ್ಕೂ ತಲೆ ಧ್ಯಾನ ಮಾಡಿ ಆಗಲಿ ಏನಿದೆ ಏನು ಹೋಳೋಣ ಅದನ್ನು ಒಂದು ನೀರು ಅಂಬಲಿ ಗಂಜಿ ಕಡೆಗೆ ಏನಾಗುತ್ತೋ ಮಾಡೋಣ ಅಂತ ಏನೋ ಒಂದು ದೇವರ ಸ್ಮರಣೆ ಮಾಡಿತ್ತಾ ವೇದವ್ಯಾಸ ದೇವರ ಪರಮಾನುಗ್ರಹ ಅವರಿಗೆ ವೇದವ್ಯಾಸದೇವರ ಎಂಟು ಪ್ರತೀಕಗಳನ್ನು ನಿರ್ಮಾಣ ಮಾಡಿದ್ದಾರೆ ಎಂಟು ವಿಗ್ರಹಗಳನ್ನು ಕೆಲವು ಕಳವಾಗಿ ಇನ್ನೊಂದೆಲ್ಲ ಅಲ್ಲಿ ಇಲ್ಲಿ ಉಳ್ಕೊಂಡು ಎಕ್ಕೊಂಡು ಇಲ್ಲೊಂದು ಇಲ್ಲೊಂದು ಅಂತ ಹೀಗೆಲ್ಲ ಬೇರೆ ಬೇರೆ ಕಡೆಯಲ್ಲೆಲ್ಲ ಇದ್ದಾರೆ ವೇದವ್ಯಾಸ ದೇವರ ಸ್ತೋತ್ರವನ್ನು ಗದ್ಯವನ್ನು ನಿರ್ಮಾಣ ಮಾಡಿದ ಮಹಾನುಭಾವ ಅದ್ಭುತವಾದ ಗದ್ಯವನ್ನು ನಿರ್ಮಾಣ ಮಾಡಿದ್ದ ಅಂಬೋಜ ಭವ ಭವಾ ಭುವನಾರಾಮ್ ದಭ್ರ ವಿಭ್ರವಾದೇವ ವಿಭವಾ ಪಾರಮೇಕ್ ಆದ್ಯಾದಿ ಪದವಿಮುಕ್ತಿಧಾತು ಭ್ರೂವಿಲಾಸ ಇವೆಲ್ಲ ಒಂದೊಂದು ಆ ಶಬ್ದ ಪ್ರಯೋಗ ಕೇಳಬೇಕದನ್ನು ಮಧ್ವವಿಜಯಾದಿ ನ್ಯಾಯಸುದ್ಧ ಮಧ್ವವಿಜಯ ಇವುಗಳಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಬ್ರಹ್ಮನ ಮಹಿಮಾ ಇದೆ ಎಲ್ಲ ತಂದು ವೇದವ್ಯಾಸ್ ದೇವರು ವರ್ಣನೆ ಮಾಡಿದ್ದಾರೆ ಇಂಥ ಅದ್ಭುತವಾದಂಥ ಗದ್ಯ ಸ್ತೋತ್ರ ಮಾಡಿದ್ದಾರೆ ಅದನ್ನೇ ತ್ರಯಾವಿಕಾಸ ಕಮ ಜೊಹರಂಥರೇವ ಅದನ್ನು ನಿರ್ಮಾಣ ಮಾಡಿದವರು ವಾಸಿಷ್ಠ ಕೃಷ್ಣ ಮಮ ದೇಹಿ ಈ ಸ್ತೋತ್ರ ಹೇಳ್ತಾ ಇದ್ದರೆ ವೇದವ್ಯಾಸದೇವರು ಪ್ರತಿಮಾದಿಂದ ಕೈಚಾಟಿಸುತ್ತಿದ್ದಂತೆ ಅವರಿಗೆ ಹಸ್ತಾವಲ ಹಸ್ತಲಾಗುವವನ್ನ ಹಸ್ತಾವಲಿಗೆ ಮನೆ ಕೊಡ್ತೇನೆ ಅಂತ ಮಹಾನುಭಾವರು ಅವರು ಅಂತಹದ್ದು ಇಷ್ಟೆಲ್ಲ ವಿಚಾರ ಮಾಡಿದರು ಸಾಂಸಾರಿಕ ಆ ತಾಪಗಳು ವಿಚಾರ ಮಾಡಿ ಮತ್ತು ಬರ್ತಾರೆ ಮನೆಗೆ ನೋಡೋಣ ಅಂತ ಮನೆಗೆ ಬಂದರೆ ವಿಚಿತ್ರ ದೃಶ್ಯ ಹೊಗೆ ಕೂಡ ಅಸಾಧ್ಯ ಹೊಗೆ ಹೋಗ್ತಾ ಇದೆ ಅಡುಗೆ ಗೆದ್ದುಬಿಟ್ಟಿದ್ದಾರೆ ಮನೆಯವರು ಮನೆ ತುಂಬ ಶುಭ ವಾತಾವರಣ ತರಕಾರಿ ಗಿರಿಕಾರಿ ಯಾರು ಎಷ್ಟ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಎಲ್ಲ ಹೇಳ್ರಿ ಹೇಳ್ರಿ ಬೇಗ ಇನ್ನು ಪೂಜಾ ತರ ಆಗಿಬಿಡುತ್ತೆ ಎಲ್ಲ ಕಾಯ್ತಾ ಇದ್ದಾರೆ ಹೇಳಿರಿ ಹೇಳಿ ಸಾಮಾನ್ಯಲಿಂದ ಬಂತು ಅವೆಲ್ಲ ಅಮ್ಮನ ಮಾತಾಡೋಣ ಹೇಳಿ ಹೇಳಿ ಮನೆಯವರು ಕರಿತಾ ಇದ್ದಾರೆ ಹೇಳಿ ನಮ್ಮ ಮನೆ ತುಂಬ ಎಷ್ಟು ಸಾಮಾನ್ಯ ಬಂತೆ ಅದೆಲ್ಲ ಇರಲಿ ಆದರೆ ಆ ಹುಡುಗ ಹೊಡಿಬಾರ್ದಾಗಿತ್ತಪ್ಪ ಎಷ್ಟು ಹೊಡೆದು ಬಿಟ್ಟಿದ್ದೇವ್ರಿ ನಾಲಿಗೆ ನಿಮ್ಮ ಮಕ್ಳು ಮೊಮ್ಮಕ್ಳು ಹೊಡೆದವ್ರು ನೀವು ಅಂತಹದ್ದು ಅದು ಅವ್ರ ಮಗ ಇರಲಿಲ್ಲ ಮಗ ಅಪ್ಪ ಮೃತ್ಯು ಗಿರಸ್ತಾನೆ ಹೋಗಿಬಿಡ್ತಾನ ಯಾವ ಬಹಳ ಪ್ರೀತಿ ಮಕ್ಕಳು ಅಂದರೆ ಅವರಿಗೆ ಅವರ ತಮ್ಮನ ಮಗ ಶ್ರೀನಿವಾಸ ತೀರ್ಥರು ಒಂದು ದೊಡ್ಡ ದೊಡ್ಡ ಪುಣಿಕಾರು ಅವರನ್ನೇ ಮಗನಂತೆ ನೋಡ್ತಾ ಇರ್ತಾರೆ ಅಂತಹದ್ದು ನೀವು ಮಕ್ಕಳಿಗೆ ಹೊಡೆಯೋದ ಅದು ಯಾರು ಬಂದರು ಹುಡುಗ ಎಟ್ಟು ಮುದ್ದಾಗಿದೆ ಹುಡುಗ ಎಟ್ಟು ಸಾಮಾನು ಹೊರಿಸಿದ್ದೇರಿ ಆ ಹುಡುಗನ ಕೈಯಲ್ಲಿ ಯಾವ ಹುಡುಗನೇ ನಾ ಯಾರು ಹುಡುಗಿ ನಾ ಸಿಕ್ಕಿ ಯಾರನ್ನು ಭೇಟಿ ಮಾಡಿಲ್ಲ ಇವತ್ತು ನಾ ಎಲ್ಲೂ ಹೋಗಿಲ್ಲ ಇಲ್ಲ ಹೊಡೆದಿದ್ದೇರಿ ಆ ಹುಡುಗ ಹೇಳ್ತಾ ಇದ್ದಾನೆ ನೋಡಿ ಎಲ್ಲ ಸಾಮಾನು ಆತ ಹೊತ್ತುಕೊಂಡ್ಬಂದಿದ್ದಾನೆ ತರಕಾರಿ ದಿವಸಿ ಧಾನ್ಯ ಏನು ಎಲ್ಲ ಥರ ಹೊತ್ಕೊಂಡ್ಬಂದಿದ್ದಾನೆ ಅವರು ಹಿಡ್ಕೊಂಡು ಹೊಡೆದಿದ್ದರಿ ನೀವು ಯಾರು ಹೊಡೆದು ಹೇಗಿದ್ದಾನೆ ಹೇಳಬಹುದು ಇಲ್ಲ ಹೀಗಿದ್ದ ಹೀಗಿದ್ದ ಎಂತೆಂಥ ವಸ್ತ್ರ ಹೊಡೆದಿ ಬಟ್ಟೆ ಹುಟ್ಟಿದ್ದಾನೆ ಭಾಳ ಚೆನ್ನಾಗಿ ಮಂಡಿತನಕ್ಕೆ ಹುಟ್ಟುಬಿಟ್ಟಿದ್ದಾನ ಎಲ್ಲ ಚೆಂದಾಗಿ ಎಲ್ಲ ಅಲಂಕಾರ ಎಲ್ಲ ಮಾಡ್ಕೊಂಡಿದ್ದ ಹುಡುಗ ತೊಳೆ ತುಂಬ ಇಂಥದ್ದು ತೆಗ್ದು ತೋರಿಸ್ತಾ ನಾಲಿಗೆ ತೆಗೆದು ಅವಾ ಅಪ್ಪ ಅವರು ಸ್ವಲ್ಪ ತಡ ಮಾಡಿಬಿಟ್ಟೆ ನಾಲಿಗೆ ಸಿಡಿದ್ಬಿಟ್ರು ತಳೋ ಸ್ವಲ್ಪ ತಡ ಆಯ್ತು ಅಷ್ಟೆ ಅಂತಿಷ್ಟು ಅನ್ನೋಣ ಓಹೋ ನನ್ನ ಗೀತಾವನ್ನು ಈ ರೀತಿಯಲ್ಲಿ ಏನು ತನ್ನ ತಿದ್ದುಬಿಟ್ಟನಲ್ಲ ಭಗವಂತನೇ ಬಂದಿದ್ದಾನೆ ಗೊಲ್ಲರ ವೇಷದಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮರು ಬಂದಿದ್ದಾನೆ ಮೈ ತೊಯ್ದು ಹೋಗುತ್ತೆ ಆ ಕಾಲಕ್ಕೆ ಭಕ್ತುದ್ರೇಕಗ್ರಸ್ತರಾಗ್ತಾರೆ ಛೇಚ ಏನು ತಂದರು ಆ ಕಾಲಕ್ಕೆ ಲಾಸ್ವಾಮಿ ಆ ಕಾಲರಿಗೆ ಕಳ್ಳರಿಗೆ ದರ್ಶನ ಕೊಟ್ಟು ಈ ಹೊತ್ತಿಗೆ ಆ ಹೆಂಡತಿಗೆ ದರ್ಶನ ಕೊಟ್ಟಿದ್ದಿ ನನಗೆ ದರ್ಶನ ಕೊಡುವಲ್ಲಿಯ ಅಂತ ಆ ಕಾಲಕ್ಕೆ परीपरी परी आ गीताश्लोकवे नाना रीतियाली प्रवचन भगवंताड़ू सुवकालिक सत्य अत्यंत प्राणिक अंत अन चिंतनों ये जना पर्युपास तं अवियुक्ता योगक्षेम योगक्षेम अप्रात प्राप्ति प्राप्त से पेरक्षण यू ना नोड़ते अत्य सत्य ಈಗ ಆ ಕಾಲಕ್ಕೆ ಅದರ ಪ್ರವಚನಾದಿಗಳನ್ನು ಮಾಡಿ ಯದಿಯಾಸದೇವರನ್ನ ಕಾಣುತ್ತಾರೆ ಮಹಾನುಭಾವ ಅಂಥ ಮಹಾನುಭಾವರು ಅವರು ಭಾಗವತ ಪ್ರವಚನ ಅಂತೂ ಕೂತ್ಕೊಂಡ್ರೆ ಸಾವಿರಾರು ಕಡೆಗಾವರು ಪ್ರಯಾಣ ಮಾಡಿದ ಮೇಲೆ ಶ್ರೀನಿವಾಸ ತೀರ್ಥರು ಶ್ರೀನಿವಾಸಾಚಾರ್ಯ ಬಿದರಹಳ್ಳಿ ಶ್ರೀನಿವಾಸಾಚಾರ್ಯರು ಆ ಎಲುಬುಗಳನ್ನೆಲ್ಲ ತೆಗೆದು ಒಂದು ಕಡೆಯೆಲ್ಲ ಹಾಕ್ಕೊಂಡು ಹಸ್ತಿ ತುಂಗಾ ನದಿಗೆ ತೊಗೊಂಡು ಹೋಗ್ತಾಯಿದ್ದರೆ ಆ ಎಲುಬುಗಳು ಬಡಿದಾಗ ನಿಗಮ ಕಲ್ಪತರೋರ್ಗಳ ಫಲಂ ಶುಕಂಖಾದ ಅಮೃತ ದ್ರವ ಸಂಯುತ ಈ ಪದ್ಯ ಕೇಳಿಸ್ತಿತ್ತ ಎಳುವಿನಲ್ಲಿ ಭಾಗವತ ಈ ರೀತಿಯಾದಂತ ಮಹಾನುಭಾವರು ಆರನೇ ಸ್ಕಂದ ತನಕ ಅವರು ಅದ್ಭುತವಾದ ರೀತಿಯಲ್ಲಿ ಆಚಾರ್ಯರ ತಾತ್ಪರ್ಯಕ್ಕೆ ಟಿಪ್ಪಣಿಯ ಬರೆಯುವ ವ್ಯಾದ್ಯದಲ್ಲಿ ಮೂಲ ಭಾಗವತ ಶ್ಲೋಕಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ ಸುಧಾಕಿಯ ಆಧಿಪತ್ಯ ಅಂತನೇ ಅದ್ಭುತವಾದ ಟಿಪ್ಪಣಿಯನ್ನು ಅದು ಕೂಡ ಅಪೂರ್ಣ ಆಗಿದೆ ಅದನ್ನು ಶ್ರೀನಿವಾಸ ಮುಂದುವರೆಸುತ್ತಾರೆ ಅಕ್ರಮದಲ್ಲಿ ಕ್ರಮದಲ್ಲಿ ನಿರ್ಮಾಣ ಮಾಡಿದಂತಹ ಮಹಾನುಭಾವರು ಇವೆಲ್ಲ ಕೇಳಿದರೆ ಏನಾಗುತ್ತೆ ಸ್ವಲ್ಪ ಮನಸ್ಸು ಕರಗತ್ತೆ ಅಡ್ಡಾದಿಡ್ಡಿ ಹೊರಟು ಹೊರಟಾಗಿರುವ ಮನಸ್ಸು ಏನಾಗುತ್ತೆ ಅದೆಲ್ಲ ಭಗವಂತ ಹೇಗಿದ್ದಾನೆ ನಮ್ಮನ್ನೆಲ್ಲ ಹೀಗೆ ರಕ್ಷಣೆ ಮಾಡ್ತಾ ಇದ್ದಾನೆ ಪರಿಚಯ ಆಗುತ್ತೆ ಮತ್ತಷ್ಟು ಮತ್ತಷ್ಟು ಭಗವಂತನ ಮಹಿಮಾ ತಿಳಿದಕ್ಕೆ ಹಾತೊರೆಯುತ್ತೆ ಮನಸ್ಸು ಅದರಿಂದ ನಾವು ಜ್ಞಾನಗಳ ಚರಿತ್ರೆಯನ್ನು ಕೇಳೋದರಿಂದ ಏನಾಗುತ್ತೆ ವಿಷ್ಣುವಿನಲ್ಲಿ ಭಕ್ತುದ್ರೇಕಕ್ಕೆ ಅದು ಅಂಗ ಆಗುತ್ತೆ ಹೊರತು ಪ್ರತ್ಯೇಕ ಅವರ ಚರಿತ್ರೆ ಹೇಳಕ್ಕೋಸ್ಕರ ಹೇಳೋದಲ್ಲ ಚರಿತಂ ವೈಷ್ಣಮಾನ ಅಂತೂ ವಿಷ್ಣುವುದ್ರೇಕಾಯ ಭಗವಂತನಲ್ಲಿ ಭಕ್ತುದ್ರೇಕಕ್ಕೋಸ್ಕರನೇ ಅದು ಕಾರಣ ಆಗುತ್ತೆ ಆ ಅದ್ಭುತವಾದ ಪದ್ಧತಿಯನ್ನು ಆಚಾರು ತೋರಿಸಿಕೊಟ್ಟು ಇಷ್ಟೆಲ್ಲ ಹೇಳ್ತಾ ಅವರೆಲ್ಲ ಹೇಳ್ತಾರೆ ಪರಮಾತ್ಮನ ಅವತಾರಾಧಿಗಳೆಂದು ಯಾತಕ್ಕೋಸ್ಕರ ಅವರ ಚರಿತ್ರೆಯಲ್ಲಿ ಏನೇನೋ ಚರ್ಯ ಕಾಣುತ್ತೆ ಯಾತಕ್ಕೋಸ್ಕರ ಒಟ್ಟಾರೆ ರಾಮಾಯಣದ ಹಿನ್ನೆಲೆ ಏನು ಅಂತ ಹನುಮಂತದೇವರು ಗಾಯ ಮಾಡ್ತಾ ಇದ್ದಾರೆ ಇದು ಪ್ರಸಂಗ ಐದನೇ ಸ್ಕಂದ ಭಾಗವತದಲ್ಲಿ ಬಂದರು ಅಲ್ಲಿ ಎಲ್ಲ ದ್ವೀಪಗಳು ಎಲ್ಲ ವರ್ಷಗಳು ಎಲ್ಲ ಕಡೆಯಲ್ಲಿ ಭಗವಂತನದ್ದೇ ಒಂದೊಂದು ರೂಪದ ಆರಾಧನೆ ನಡೀತಾ ಇದೆ ಎಂದು ಹೇಳುವ ಪ್ರಸಂಗ ಹಾಗೆ ಭರತ ನದಗಳು ನದಿಗಳು ಪರ್ವತಗಳು ಇವನ್ನೆಲ್ಲ ಹೇಳ್ತಾ ಮುಂದೆ ಇದಾದ ಮೇಲೆ ಇರೋದು ಕಿಂಪುರುಷ ಭರತ ವರ್ಷ ಆದಮೇಲೆ ಕೆಂಪುರುಷ ವರ್ಷ ಆದಮೇಲೆ ಆ ಹರಿವರ್ಷ ಅದಾದಮೇಲೆ ಇಲಾವೃತ ವರ್ಷ ಆ ಕಡೆಗೆ ಮತ್ತು ಭದ್ರಾಚ್ಮ ಅಂತ ಇದ್ದಾರೆ ಅದರಲ್ಲಿ ನಮ್ಮ ಭಾರತಕ್ಕೆ ಸೇರಿದ್ದೆ ಅದಕ್ಕೆ ಅಂಟಿಕೊಂಡಿರುವಂತಹದ್ದೇ ಒಂದು ವರ್ಷ ಅಂತಂದರೆ ಕೆಂಪುರುಷ ವರ್ಷ ಕಿಂಪುರುಷ ಖಂಡ ಅಂತ ಕೂಡ ಕೂಗ್ತಾರದನ್ನು ಅಲ್ಲೇ ಅದ್ಯಾಪಿ ಇದ್ದಾರೆ ರಾಮ ಸೇವಾವನ್ನು ಮಾಡುತ್ತಾ ಹನುಮಂತ ದೇವರಿದ್ದಾರೆ ಅಲ್ಲೊಂದು ರೂಪದಲ್ಲಿ ರಾಮಚಂದ್ರ ದೇವರಿದ್ದಾರೆ ರಾಮಕಥಾ ಸುಧಾರಸಿಂಚ ನಿಷೀವಮತಿಷೇಖಸ್ತೆ ಈಗಲೂ ಇದ್ದಾರೆ ಅಂತಂತಾರ ಏನ್ ಮಾಡ್ತಾರೆ ಅನ್ನೋದು ಭಾಗವತದಲ್ಲಿ ಗೊತ್ತಾಗತ್ತೆ ಹೀಗೆ ಸ್ತೋತ್ರ ಮಾಡ್ತಾ ಇದ್ದಾರೆ ಮರ್ವತಾರಸ್ಹ ಮರ್ತ್ಯ ಶಿಕ್ಷಣ ರಕ್ಷೋವಧಾ ಕೇವಲ ಕುತಸ್ಯೂರವತ ಸ್ವಾತ್ಮನ್ವಸಿ ವ್ಯಸನಾ न वय सात्मात्मता मधीश्वरो भगवान्सुदेव न स्त्री कश्मलमश्नुवीता न लक्ष्मण चापि जहां बहुत सुंदर वा रामायण दिने राम यातकोस्क आवेल पृष्ठ कसपृष्ठे असपृष्ठे अल असार भाग प्रश्न ರಾಮಾವತಾರ ಯಾತಕ್ಕೋಸ್ಕರ ಆಯಿತು ಎಲ್ಲರೂ ಏನಂತೇವೆ ರಾವಣನ ಸಂಹಾರಕ್ಕೋಸ್ಕರ ಅಲ್ಲ ಹನುಮಂತದೇವರು ತಾವ ಪಾತ್ರವನ್ನಲ್ಲಿ ವಹಿಸಿ ಬಿಕ್ಕಟ್ಟು ಸೇವೆ ಮಾಡಿದ ಧುರೀಣರು ಅವರಂತಾರೆ ರಾಮ ಅವತಾರ ಆಗಿದ್ದು ಕೇವಲ ರಕ್ಷೋಧೆಗೋಸ್ಕರ ಅಲ್ಲ ರಾವಣಾದ್ಯಸ್ವರ ಸಂಹಾರ ಮಾತ್ರಕ್ಕೋಸ್ಕರ ಅಲ್ಲ ಅದೇನಂತ ಅದು ಕಷ್ಟ ಇರಲಿಲ್ಲ ರಾಕ್ಷಸನನ್ನು ಕೊಲ್ಲ ಹಿಂದೆ ಬಂತಲ್ಲ ರಾಕ್ಷಸನನ್ನು ಕೊಲ್ಲೋದು ಅಂದರೆ ಉಸಿರಾಟ ನಿಲ್ಲಿಸಿಬಿಟ್ರೆ ಸತ್ತು ಹೋಗ್ತಾನೆ ದೊಡ್ಡದಲ್ಲ ಅದಕ್ಕೋಸ್ಕರ ಅಲ್ಲ ಬಂದಿದ್ದು ಪರಮಾತ್ಮ ಅವರ ಸಾಧನೆ ಮಾಡಿಸಲಿಕ್ಕೆ ಅನ್ನೋದು ಒಂದು ಉತ್ತರ ಅದರ ಮೇಲೆ ಮುಖ್ಯವಾದ ಉತ್ತರ ಏನಿದೆ ಅನ್ನೋದನ್ನು ರಾಮಾಯಣದ ರಹಸ್ಯವನ್ನು ಹೇಳ್ತಾರೆ ಹನುಮಂತ ದೇವ್ರು ಅಧ್ಯಾಪಕ ಹೇಳ್ತಾ ಕೂತಿದ್ದಾರೆ ಮರ್ತ್ಯವತಾರ ಸ್ವೀಹ ಮರ್ತ್ಯ ಶಿಕ್ಷಣ ಪರಮಾತ್ಮನು ಕೂಡ ಮರ್ತ್ಯನಂತೆ ಅವತಾರ ಮಾಡಿದ ಮರ್ತ್ಯಾಗದೇನು ಗೊತ್ತೇನು ಮರ್ತ್ಯ ಮೃತಿ ಯಾರಿಗೆ ಮೇಲಿಂದ ಮೇಲೆ ಬರ್ತಾನೇ ಇರುತ್ತೋ ಅವರನ್ನು ಮರ್ತ್ಯ ಅಂತ ಹೋಗ್ತಾರೆ ಅಂದರೆ ದಿನನಿತ್ಯ ಸಾಯ್ತಾ ಇರ್ತಾರಲ್ಲ ಅಯ್ಯೋ ಸತ್ತೋಗ್ತೀವಿ ಸತ್ತೋಗ್ತೀವಿ ಅನ್ನುವ ಭಯದಿಂದಾಗಿ ಅಂಥವರನ್ನು ಮರ್ತ್ಯ ಅಂತ ಹೋಗ್ತಾರೆ ಪರಮಾತ್ಮನೂ ಹಾಗೆ ಅವತಾರ ಮಾಡಿದ ನಮ್ಮಂತೆ ಯಾಕೆ ಅವತಾರ ಮಾಡಿದ ಅಂತಂದರೆ ಮರ್ತ್ಯ ಶಿಕ್ಷಣ ಪ್ರತಿನಿತ್ಯದಲ್ಲಿ ಮೃತಿಯನ್ನು ಹೊಂದುವವರಿಗೆ ಶಿಕ್ಷಣ ಕೊಟ್ಟು ಕಡೆಗೆ ಡಂಗೂರ ಹೊಡಿಸ್ತಾನೆ ಯಾರ್ಯಾರು ಬರ್ತೀರಪ್ಪ ಮೋಕ್ಷಕ್ಕೆ ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇವ ಮೋಕ್ಷ ಸ್ಥಾನ ಬೇಕು ಅಂತ ಯಾರು ಬಯಸ್ತೀರಿ ನಡಿರಿ ಕರ್ಕೊಂಡು ಹೋಗ್ತೇನೆ ಅಂತ ಕತ್ತೆ ಹುಳಗಳು ಇರುವೆಗಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಆದರೆ ಸುಮ್ ಸುಮ್ಮನೆ ಹೋಗ್ಲಿ ಎರೂ ಹೋಗಿಬಿಡಲಿಲ್ಲ ಆಗ ಕೆಲವರು ಉಳ್ಕೊಂಡ್ರು ಯಾಕೆ ಇನ್ನು ಆ ಸಾಧನೆ ಆಗಿಲ್ಲ ಸಾಧನೆ ಆಗಿದ್ದವರೆಲ್ಲ ಹೋರ ಹಾಗಿಪ್ರಾಯ ಏನು ಯಾರು ಭಗವಂತನನ್ನು ಒಲಿಸಿಕೊಳ್ಳುವಂತಹ ರೀತಿಯಲ್ಲಿ ಆಚರಣೆ ಮಾಡಿ ನಡ್ಕೊಂಡಿದ್ದರೂ ಅವ್ರ ಜೊತೆಗೂ ಹೌದು ಅದು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ತೋರಿಸಿಕೊಟ್ಟ ರೂಪವೇ ರಾಮರೂಪ ಅದಕ್ಕೆ ರಾಮ ಅಯಣ ಅಯಣ ಅಂದ್ರೇನು ಅಯಣ ಒಂದೇ ಗೊತ್ತಾಗ್ತ ನಮಗೆ ಪಯಣ ಅಂದರು ಅಯೋಪಯಗತವು ಅದು ಜೋಡಿದ ಧಾತು ಅದರಲ್ಲಿ ಏನು ತೋರಿಸಿಕೊಡ್ತಾ ಇದ್ದಾರೆ ಆ ಧಾತುವಿನಿಂದಾಗಿ ಪರಮಾತ್ಮ ಅಯಣ ನಡೆದು ತೋರಿಸಿದ ಹೇಗೆ ನಡೆ ನಮ್ಮ ನಡೆ ನುಡಿಯೇ ಹೇಗಿರಬೇಕು ಅನ್ನೋದನ್ನು ಬಹಳ ಸುಂದರವಾಗಿ ತಾನು ನಡೆಸಿ ತೋರಿಸಿಕೊಟ್ಟಿದ್ದಾನೆ ಅದು ರಾಮಾಯಣದಲ್ಲಿ ನಾವು ಕಲಿಬೇಕಾದದ್ದು ಕುತೋನ್ಯತಸ್ಸು ರಮತಸ್ವಾತ್ಮನ್ ತನ್ನಲ್ಲೇ ತಾನು ವಿಹಾರ ಮಾಡತಕ್ಕಂತಹ ಭಗವಂತನಿಗೂ ಕೂಡ ಅವನಿಗೇನಾರು ದುಃಖಾದಿಗಳಾಗ್ತಾವ ಅದು ಹೇಗೆ ಸೀತಾಕೃತಾನೇ ವ್ಯಸನಾನಿ ಸೀತಾದೇವಿಯ ಆಕೃತಿಯನ್ನು ಕಳ್ಕೊಂಡು ದುಃಖ ಪಡ್ತಾರೆ ಯಾರಾದರೂ ಯಾರು ದುಃಖಪಡುವುದು ನಿಜವಾಗಿ ಸೀತಾದೇವಿನ ಅಪಹರಣ ಮಾಡಿದ್ದಲ್ಲ ವಸ್ತುಸ್ಥಿತಿಯಲ್ಲಿ ಸೀತಾ ಆಕೃತಿಯಲ್ಲ ಅಷ್ಟೆಲ್ಲ ರಕ್ಷಣೆ ಮಾಡುವವನು ಜಗತ್ತನ್ನೆಲ್ಲ ಪಾಲನೆ ಮಾಡುವವನು ತನ್ನ ಹೆಂಡತಿಯನ್ನು ಅಪಹರಣ ಮಾಡಿದರೆ ಸುಂಕು ತರ್ತಾನೆ ಪರಮಾತ್ಮ ಅಂದರೆ ಏನು ತೋರಿಸಿದ್ದಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನೇ ಹೆಜ್ಜೆ ಹೆಜ್ಜೆಗೆ ಎಂಥೆಂಥ ಆಪತ್ತು ಬಂದರೆ ಹೇಗಿರಬೇಕು ತಂದೆ ತಾಯಿಗಳ ಮಾತು ಹೇಗೆ ನಡೆಸಬೇಕು ನಿಯಮವನ್ನು ಹಿಡಿದರೆ ಹೇಗೆ ಬಿಡಿಬ ಬಿಡಬಾರ್ದು ತನ್ನನ್ನು ಮಾಡಿದವರನ್ನೆಲ್ಲ ಹೇಗೆ ರಕ್ಷಣೆ ಮಾಡಬೇಕು ಇದನ್ನೆಲ್ಲ ತೋರಿಸಿಕೊಟ್ಟಂತಹ ರೂಪ ಸೀತಾಕೃತಾನಿ ವ್ಯಸನಾನಿ ಈಶ್ವರಸುತೋಸ್ಯು ಇವೆಲ್ಲ ಹ್ಯಾ ಬಂದಿದ್ದಾವು ಅಷ್ಟೇ ಅಲ್ಲ ಇದರ ಮೇಲೆ ಆತ್ಮಮತಾ ಮಧೀಶ್ವರ ಇದೆಲ್ಲ ಪ್ರಶ್ನರೂಪದಲ್ಲಿ ನೋಡಿದರೆ ಅರ್ಥ ಆಗುತ್ತೆ ರಾಮಾಯಣವನ್ನು ಇವತ್ತಿನ ಬುದ್ಧಿಜೀವಿಗಳೇನಾರು ಈ ರೀತಿಯಲ್ಲಿ ಆಕ್ರಮಣ ಮಾಡಿದರೆ ಉತ್ತರ ಕೊಡಲಿಕ್ಕೆ ಬರೋಲ್ಲರಿ ಅಲ್ಲ ಶೂರ್ಪಣಿಕಿಗೆ ಮೂ ಕತ್ತರಿಸಿದ್ದು ರಾಮನೇನಂತ ಮರ್ಯಾದಾ ಪುರುಷೋತ್ತಮ ಇವತ್ತೇನು ರಾಮ ಮಂದಿರ ಕಟ್ಟಬೇಕು ಅಂತೆಲ್ಲ ಹೊರಡುತ್ತಾ ಇದ್ದಾರೆ ರಾಮ ಮಂದಿರ ಕಟ್ಟಬೇಕು ಕಟ್ಟಬೇಕು ಸರಿ ಯಾಕೆ ರಾಮ ಮಂದಿರ ಕಟ್ಟಬೇಕು ಅಲ್ಲಿ ಹಿಂದೆನೋ ಇತ್ತು ಆಯಿತು ಕಾಲಕ್ರಮದಲ್ಲಿ ಎಷ್ಟೋ ಹೋದು ಅದು ಹೋಗಿ ಈಗೇನು ಮತ್ತೆ ಯಾಕೆ ಕಟ್ಟಬೇಕು ಯಾಕೆ ರಾಮನಲ್ಲಂತಹ ಗುಣ ಏನಿದೆ ಗುಣಕ್ಕೆ ಹೆಚ್ಚು ಅವಗುಣನೇ ಇದೆ ಕಾರಣ ಅದು ಅದು ಹುಡುಗಿ ಏನೋ ಅದಕ್ಕೇನು ಯಾವ ಪರಿಸ್ಥಿತಿ ಇತ್ತು ಅವಳು ಬೆಳೆದ ವಾತಾವರಣನೋ ಏನು ಕಥೆನೋ ಏನಾರು ಇರಲಿ ಅವಳು ಬಂದು ಭಾಳ ಚೆನ್ನಾಗಿದ್ದಾನೆ ಅಂತ ಒಬ್ಬಳು ಕಾಮಿನಿ ಅವಳ ಸ್ವಭಾವವೇ ಅಂತ ಅದ್ದು ಬಂದು ಕೇಳ್ಕೊಳ್ತಾಳೆ ನೀವು ಭಾಳ ಚೆನ್ನಾಗಿದೆಯಪ್ಪ ನನ್ನ ಮದುವೆ ಆಗಲಿಂತ ಇಷ್ಟ ಇದ್ದರೆ ಆಗಲಿ ಆಗ್ತೀನಿ ಏನಬೇಕು ಇಲ್ಲ ಅಂತಂದರೆ ಇಲ್ಲ ಹೋಗು ನನ್ನ ಮದುವೆ ಆಗಿದೆ ಹೋಗು ಅಂತ ಇಲ್ಲ ಇಲ್ಲ ನನ್ನ ಮದುವೆ ಆಗಿದೆ ನನ್ನ ತಮ್ಮನೇ ಹಿಡ್ಕೋಬೇಕಾರೆ ಅವನು ಇಲ್ಲೇ ಇಲ್ಲ ನಮ್ಮ ಅಣ್ಣನೇ ಹಿಡ್ಕೊ ಅಣ್ಣನೇ ಹೇಳಿದರೆ ಅವನು ನಿಮಗೆ ಆಧಿಪತ್ಯ ಸಿಗತ್ತೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಆಟ ಆಡಿಸಿ ಅವಳು ಕೋಪ ಹೊರಿಸಿ ಆ ಕೋಪ ಬಂದಾಗ ಅವಳನ್ನು ತಿಂದು ಬಿಡ್ತೇನೆ ಅಂತ ಬಂದಾಗ ಅವಳು ಮೂಗು ಕಿವಿ ಕತ್ತರಿಸಿ ಇಲ್ಲ ಅಪರಾಧ ಮಾಡಿದ್ರು ಕೊಂದು ಬಿಡಿ ಅದು ಬಿಟ್ಟು ಕಿವಿ ಕತ್ತರಿಸ್ದೆ ಮೂಗು ಕತ್ತರಿಸ್ದೆ ಒಂದು ಹೆಣ್ಣಿಗೆ ಇಷ್ಟೆಲ್ಲ ಕುಚೋದ್ಯ ಮಾಡುವ ಕುಹಕ ಮಾಡುವಂತಹ ರಾಮ ಮರ್ಯಾದ ಪುರುಷೋತ್ತಮನ ಆಗ್ತಾನೆ ಅವನೊಂದು ಗುಡಿ ಕಟ್ಕೊಂಡು ಪೂಜೆ ಮಾಡುವ ಯೋಗ್ಯನ ಇದು ಯಾರಾನೆ ಹೀಗೆ ಆಕ್ರಮಣ ಮಾಡಿದರೆ ಉತ್ತರ ಕೊಡ್ತೀರ ರಾಮಾಯಣದ ಮೇಲೆ ಇದರ ಮೇಲೆ ಒಬ್ಬ ಬ್ರಾಹ್ಮಣ ಯಾರು ಪೌಲಸ್ತ್ಯ ರಾವಣ ಅವನನ್ನು ಕೊಂದಾಗಿದ್ದಾನೆ ಬ್ರಹ್ಮಹತ್ಯ ಬರೋಲ್ಲ ತಾಟಕಿ ಅವಳೊಬ್ಬಳು ಸ್ತ್ರೀ ಅವಳನ್ನು ಸಂಹಾರ ಮಾಡಿದ್ದಾನೆ ಸಂಹಾರ ಮಾಡಿದಾಗ ಸ್ತ್ರೀ ಹತ್ಯೆ ಪಾಪ ಬರೋಲ್ಲ ಆತರಿಗೆ ಇದರ ಮೇಲೆ ವಾಲಿಯನ್ನು ಕೊಂದಾಗಿದ ವಾಲಿ ವಾಸ್ತವಿಕವಾಗಿ ಏನೂ ತಪ್ಪು ಮಾಡಿದವನಲ್ಲ ಈ ರಾಜಕಾರಣಿಗಳು ಮಾಡ್ತಾರಲ್ಲ ಹಾಗೆ ಸುಗ್ರೀವನಿಗೆ ಬೇಕಾಗಿತ್ತು ಹೊಡೆದು ಬಂದುಬಿಟ್ಟೆ ಅಷ್ಟೆ ಸುಗ್ರೀವ ಮೊದಲು ಸಖ್ಯ ಮಾಡಿ ನೀನು ಕೆಲಸ ಮಾಡಿಕೊಡ್ತೇನೆ ಅಂತ ಅವನು ಒಪ್ಪಿಕೊಂಡ ನನ್ನ ಕೆಲಸ ಮಾಡಿಕೊಡ್ತೀಯಾ ಹಾಗಾದ್ರೆ ನಾನು ನೀನು ಕೆಲಸ ಮಾಡಿಕೊಡ್ತೀನಿ ಅದಕ್ಕೆ ತಪ್ಪೋ ಒಪ್ಪೋ ನೋಡೋದು ಬೇಡ ಒಟ್ಟಂತೂ ಮಾಡಿಕೊಡ್ತೇನೆ ನಿನಗೆ ನೀವು ಅಣ್ಣ ನೀನು ವಿರೋಧ ಮಾಡ್ತಾ ಅನ್ನೋದಲ್ಲೋ ಒಂದು ಹಾಕ್ತೀರಿ ಅಂತ ಒಂದು ಹಾಕಿಬಿಟ್ಟೆ ವಾಲಿ ಏನು ತಪ್ಪು ಮಾಡಿದ್ದ ವಸ್ತುಸ್ಥಿತಿಯಲ್ಲಿ ಏನೂ ತಪ್ಪು ಹುಡುಕ್ಲಿಕ್ಕೆ ಹೋಗ್ತಾರಷ್ಟೇ ಆ ರಾವಣನ ಜೊತೆ ಸಖ್ಯ ಮಾಡಿಕೊಂಡಿದ್ದ ಅಂತ ರಾವಣನ ಜೊತೆ ಸಖ್ಯ ಮಾಡಿಕೊಂಡು ನೀವು ಊಟ ಮಾಡ್ತೀನಿ ನಮ್ಮ ಜೊತೆಗೂ ಹೋಗಿ ಏನೂ ಮಾಡ್ತಿರಲಿಲ್ಲ ನಂತ ಬರಬೇಡ ನಿಂತ ಅಡ್ಡ ನಾ ಬರಬೇಡ ಅಂತ ಇಬ್ಬರು ಒಪ್ಪಂದ ಮಾಡಿಕೊಂಡಿದ್ದರೆ ಹೊರತು ಅಂತಹ ಸಖ್ಯ ಭೀಷ್ಮಾಚಾರರು ಜರಾಸಂಧನಿಂದ ತೇಲ್ ಮಾಡಿಕೊಂಡಿದ್ರು ಕೊತ್ತಾಕ್ಬಿಡ್ತಾನೇನವನು ಅದು ಸಂಧಿ ಹಿಂದೆ ಕೂಗಲ್ಲ ಯಾವುದಾದ್ರೂ ಅಪರಾಧದ ಕಾರ್ಯ ಮಾಡಬೇಕಾಗಿದ್ದರೆ ಇವನವನಿಗೆ ಸಹಕಾರಿಯಾಗಿದ್ದರೆ ನಾನು ನೀನು ಸೇರಿಕೊಂಡು ಮಾಡೋಣ ಅಂದ ಅದು ಅಪರಾಧಕ್ಕೆ ಭಾಗಿಯಾಗ್ತಾ ಅದೇನು ಇಲ್ಲ ಇದರ ಮೇಲೆ ತಮ್ಮ ಬದುಕಿದ್ದಾಗಲೇ ತಮ್ಮನ ಹೆಂಡತಿಯನ್ನು ಸ್ವೀಕಾರ ಮಾಡಿದ್ದ ಬದುಕಿರಲಿ ಸತ್ತಿರಲಿ ಪರಸ್ತ್ರೀಯರನ್ನು ಸ್ವೀಕಾರ ಮಾಡೋದು ಪರಪತ್ನಿಯನ್ನು ಸ್ವೀಕಾರ ಮಾಡೋದು ಅಪರಾಧನೇ ಹಾಗ ಅಪರಾಧ ಅಂತ ಇದು ಮನುಷ್ಯರಿಗೆ ಸಂಬಂಧಪಡೋದು ವಾನರರಿಗೆಲ್ಲ ಇದು ಇದು ನರಧರ್ಮ ವಾನರ ಧರ್ಮ ಅಲ್ಲ ಇದಾದ ಮೇಲೆ ಸುಗ್ರೀವೇ ಏನು ಮಾಡ್ತಾನೆ ಅವನ ಅಣ್ಣ ಸತ್ತೋದ ಮೇಲೆ ವಾಲಿಯನ್ನು ಕೊಲ್ಲಿಸಿ ವಾಲಿ ಪತ್ನಿಯನ್ನು ತಾರೆಯನ್ನು ತಾನಗ್ರಹಣ ಮಾಡ್ತಾನೆ ರಾಮಚಂದ್ರ ದೇವರ ಆಡಳಿತನೇ ಅಲ್ಲ ತಪ್ಪಾಗಿದ್ದರೆ ಅವನು ಹೊಡಿಬೇಕಾಗಿತ್ತು ಹೊಡಿಲಿಲ್ಲ ಇವೆಲ್ಲ ವಿಚಾರ ಮಾಡಿ ನೋಡಲಿ ಹಾಗಾದ್ರೆ ವಾಲಿ ಏನು ತಪ್ಪಾಡಿದ್ದಾನೆ ಏನು ತಪ್ಪಿಲ್ಲ ತಪ್ಪಿಲ್ಲದೇ ಇರುವ ವಾಲಿಯನ್ನು ಕೊಂದದ್ದು ಇದರಂತೆಯೇ ಆ ಕಾಲಕ್ಕೆ ಶೂರ್ಪಣಕಿಯನ್ನು ಹಿಂಸೆ ಪಡಿಸಿದ್ದು ಅಣ್ಣ ತಮ್ಮಂದರಲ್ಲೇ ಹುಡುಗುಂಟು ಮಾಡಿ ವಿಭೀಷಣಂದನ್ನು ಹಿಡಿಕೊಂಡು ರಾವಣನಿಗೆ ಸಂಹಾರವನ್ನು ಮಾಡಿದ್ದು ಇವೆಲ್ಲ ಒಂದೊಂದು ವಿಚಾರ ಮಾಡಿದ್ದಾ ಹೊರಟ್ರೆ ಇದರ ಮೇಲೆ ನಂಬಿಕೊಂಡು ಹೋದವ್ರಿ ಎಲ್ಲ ಬಿಟ್ಟುಬಿಟ್ರ ಒಂದು ಕಾಡಿಗೆ ಹೋಗಬೇಕು ಅಂತಿದ್ದಿದ್ದು ಯಾರಿಗೆ ಹದಿನಾಲ್ಕು ವರ್ಷ ಕಾಡು ಹೋಗಬೇಕು ಅಂತ ಕೈಕೇಯಿ ದೇವಿ ದಶರಥನ ಮಾತು ಅಂತ ಆಡಿದ್ಲು ಇದ್ದಿದ್ದ ನಿಯಮ ರಾಮಚಂದ್ರನಿಗೆ ಮಾತ್ರ ರಾಮನಿಗಲ್ಲದೆ ಮತ್ತೊಬ್ಬರಿಗಲ್ಲ ಆದರೆ ಅವರಿಬ್ಬರೂ ಕೂಡ ಹೆಂಡತಿ ಮತ್ತು ತಮ್ಮ ಹೆಂಡತಿ ನಾನು ಸಹಧರ್ಮಿಣಿ ನಿಮ್ಮ ಜೊತೆ ಬಂದೇ ಬರ್ತೇನೆ ಬೇಕಾದ್ದಾಗಲಿ ಅಂತ ಬಂದು ಎಲ್ಲ ಕಷ್ಟ ಅನುಭವಿಸ್ತಾಳೆ ಅಪರ ಪುರುಷ ಬೆಕ್ಕಾದ ಪ್ರಯತ್ನ ಮಾಡಿದರೂ ಕೂಡ ತನ್ನ ಪಾದವ್ರತದ ತೇಜಸ್ಸಿನಿಂದಾಗಿ ಬೆಕ್ಕಷ್ಟು ತರಹದಲ್ಲಿ ವರ್ಚಸ್ಸು ಉಳಿಸಿಕೊಂಡ್ರೆ ಇವಳ ಮೇಲೆ ಸಂದೇಹ ಪಡ್ತಾನೆ ಸಂದೇಹ ಪಟ್ಟು ನೀವು ಬೀಳು ನೀನು ಶುದ್ಧಳೋ ಇಳೋ ನಾನು ನೋಡಬೇಕು ಒಳ್ಳೆ ಗಂಡನ ಹೆಂಡತಿ ಮೇಲೆ ಸಂದೇಹ ಪಡುವವನು ಒಳ್ಳೆ ಗಂಡನ ಇವತ್ತಿನವ್ರಿಗೆಲ್ಲ ಹುಡುಗರಿಗೆ ಭಾಳ ಖುಷಿ ಇವೆಲ್ಲ ಹೇಳಿಬಿಟ್ರೆ ಆ ನೋಡ್ರಿ ರಾಮು ನಿಮ್ಗೆ ಬೈತಾ ಇದ್ದಾರೆ ಅಂಶ ಇದರ ಮೇಲೆ ಲಕ್ಷ್ಮಣ ತನ್ನ ಹೆಂಡತಿಯನ್ನು ತ್ಯಾಗ ಮಾಡಿ ಹದಿನಾಲ್ಕು ವರ್ಷ ಏನು ಬೇಕಾಗಿದ್ದೀರಿ ಅವನಿಗೆ ಏನು ಬುದ್ಧಿ ಯುವರಾಜ ಪದುವೆಯನ್ನು ತಗೊಳ್ಳಲಿಲ್ಲ ರಾಮಚಂದ್ರನಿಗೆ ಕಡೇತನಕ ಸೇವಕನಾಗಿದ್ದು ಬಿಡ್ತಾನೊಬ್ಬ ತಮ್ಮ ಅದೇ ದಶಾ ಮಹಾರಾಜನ ಚಕ್ರವರ್ತಿಯ ಪುತ್ರ ಇನ್ನೊಬ್ಬ ಆಸ್ತಿ ಪಾಲ್ ಮಾಡಿಕೊಳ್ಳಬೇಕಾದವನು ಅವನು ಅರಸತ್ತಿಗೆಗೆ ದಾಸನಾಗೇ ಇರ್ತಾನೆ ಅಂದರೆ ಎಂಥ ಭಕ್ತಿವಂತ ಅಂತ ಲಕ್ಷ್ಮಣನಿಗೆ ಕಡೆಗೆ ಕೊಟ್ಟ ಭಾಗ್ಯ ಏನು ಗೊತ್ತೇಂದರು ಕಡೆಗೆ ನೋಡಪ್ಪ ನಾನು ಏಕಾಂತದಲ್ಲಿರ್ತೇನೆ ಯಾರನ್ನಾರು ಮೊಳಗಿ ಬಿಟ್ಟು ಅಂತಂದರೆ ನೀನು ಕೊಲ್ತೇನೆ ಆ ಶಾಸನ ನೋಡಿ ಮೇಲ್ ನೋಟಕ್ಕೆ ಒಳ್ಳೆಯವನಷ್ಟೇ ರಾಮ ಒಳಗಡೆಯಲ್ಲೆಲ್ಲ ಬರೀ ಕ್ರೌರಿಯ ತುಂಬಿದೆ ಈಗೆಲ್ಲ ಮಾತುಗಳು ಬಂದಾಗ ಏನು ಮಾಡಿ ಕಡೆಗೆ ದುರ್ವಾಸರು ಬಂದರೂ ಜ್ಞಾನಿಗಳು ಅವರನ್ನು ತಡಿಬಾರದು ಅಂತ ಕಳಿಸ್ಕೊಟ್ಟೆ ಒಂದು ವರ್ಷದಿಂದ ಉಪವಾಸ ಇದ್ದಾರು ಅಂಥವರು ಪಾಪ ಉಪವಾಸವನ್ನು ನಿವಾರಣೆ ಮಾಡಬೇಕು ಕೇಳ್ಕೊಳ್ಳಿಕ್ಕೆ ಬಂದಿದ್ದಾರೆ ರಾಮನನ್ನು ಅಂತಂದಾಗ ಜ್ಞಾನಿಗಳನ್ನು ತಡೆದಿದ್ದಕ್ಕೆ ಜಯ ವಿಜಯರಿಗೆ ದೊಡ್ಡ ಶಾಪ ಬಿತ್ತು ಅಂತ ಒಳಗೆ ಕಳಿಸ್ಕೊಟ್ರೆ ಲಕ್ಷ್ಮಣ ನನ್ನ ಮನೆಯಿಂದ ಹೊರಗೆ ಹಾ ನಿಮ್ಮ ಮನೆಯಿಂದ ಹೊರಗೆ ಹಾಕಿದ್ದೀನಿ ಇಲ್ಲಿ ಇದು ರಾಮನನ್ನು ಹಿಡಿಕೊಂಡ್ರೆ ಆಗುವಂತಹ ದೊಡ್ಡ ಅನರ್ಥ ಸೀತಾದೇವಿ ಬಗ್ಗೆ ಯಾವನೋ ಬೀದಿಯಲ್ಲಿ ಯಾರೋ ಒಬ್ಬ ಮಾತಾಡಿದ ಇಡೀ ದೇಶದಲ್ಲಿ ನಾನಾ ನಮೂನಿ ಜನ ಇರ್ತಾರೆ ಶಾಸ್ತ್ರರು ಹೇಳೋನು ರಾಜಸುರು ಸಾತ್ವಿಕರು ತಾಮಸರು ಎಲ್ಲ ಇರ್ತಾರೆ ಅಂತ ಅಂತ ತಾಮಸ ಯಾರೋ ಒಬ್ಬ ಅಭಿವೇಕದಿಂದ ಮಾತಾಡಿದ ಅವೇನೋ ಮಾತಾಡಿದ್ದಕ್ಕೋಸ್ಕರ ಸೀತೆಯನ್ನು ಮನೆಯಿಂದಲೇ ಹೊರಗಾಕ್ಬಿಡೋದ ಗರ್ಭಿಣಿಯ ಕಾಲದಲ್ಲಿ ನಿಷ್ಕಾರಣ್ಯದಿಂದ ತಗೊಂಡು ಕಾಡಿ ಗಟ್ಟಿ ಹೇಳದೆ ಕೇಳದೆ ಬಿಟ್ಟು ಬರಂದ ಅಂತಂದರೆ ಇದ್ದಾವ ಇಂಥ ರಾಮಾಯಣ ಕೇಳೋದಕ್ಕಿಂತ ಕೇಳದೆ ಇರೋದೆ ಬಹಳ ಒಳ್ಳೇದು ಅಷ್ಟೇ ಅಲ್ಲ ಇಂಥವನಿಗೆ ಮಂದಿರ ಅಂತ ಕಟ್ಟಿ ಪೂಜೆ ಮಾಡ್ತಾರಾ ಯಾರಾದರೂ ಇವೆಲ್ಲ ದುಷ್ಟರು ಮಾಡುವ ಆಕ್ಷೇಪಗಳು ಇನ್ನೆಲ್ಲ ಆಚಾರ ಬಗ್ಗೆ ಹರಿಸಿದ್ದಾರೆ ಮುಂದೆ ಇವತ್ತೇನಾರ ಇವನ್ನ ಕೇಳದೆ ಸರಿ ನೀವು ಬುದ್ಧಿಜೀವಿಗಳು ಅಂತಿದ್ದಾವಲ್ಲ ಈಗೆಲ್ಲ ವಲ್ಲದಿತ್ ತಿಮ್ಮವರು ಅವರೇನಾರು ಬಂದು ಕೇಳಿದರೆ ಏನು ಮಾಡ್ತಾರೆ ಇದನ್ನೆಲ್ಲ ಇನ್ನು ಅವರೆಲ್ಲ ಇಷ್ಟು ಆಕ್ರಮಣ ಮಾಡಲಿಲ್ಲ ಅವನು ಭಗವನ್ಗೆ ಇವನ್ನೆಲ್ಲ ಏನೋ ಮಾಂಸ ತಿಂತಾರೆ ಹೆಂಡೆ ಕುಡಿತಾರೆ ಅಂತ ಇಲ್ಲದೆ ಇದ್ದು ಅವನಿಗೆ ಶಬ್ದಾರ್ಥ ಜ್ಞಾನವೇ ಇಲ್ಲ ಅವನೇನೋ ಅರ್ಧಂಬರ್ದ ಪ್ರಶ್ನೆ ಮಾಡಿದ ಅಷ್ಟೆ ಆ ಬೈದು ಓಡಿಸ್ಬಿಟ್ಟರೆ ಇವರಲ್ಲ ಅದು ಈ ರೀತಿಯಲ್ಲಿ ರಾಮಾಯಣವನ್ನೇ ಮುಂದಿಟ್ಟುಕೊಂಡು ಆಕ್ರಮಣ ಮಾಡಿಬಿಟ್ರೆ ಏನು ಉತ್ತರ ಕೊಡ್ತಾರೆ ಸಾತ್ವಿಕ ವರ್ಗದವರು ಅಥವಾ ಈ ಭಾರತೀಯರು ಇದಕ್ಕೆ ಉತ್ತರ ಕೊಡಬೇಕಲ್ಲ ಅದಕ್ಕೆಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ ದೇವ ನಿತ್ಯ ನಿರಂತರ ಅವನ ಪಾದಸೇವೆಯನ್ನು ಮಾಡಿದವರಿಗೆ ಯಾಕೆ ಯಾಕೆ ಏನೇನು ಮಾಡಿದ್ದಾರೆ ಗೊತ್ತಾಗುತ್ತಲ್ಲ ಅದಕ್ಕೆ ಅಂದ್ರು ಸೀತಾಕೃತಾನೀಶ್ವರಸ್ಯ ವಯಸ್ಸಾತ್ಮತ್ಮವತಾ ಮಧೀಶ್ವರ ಭುಕ್ತೆ ದುಃಖಂ ಭಗವಾನ್ ವಾಸುದೇವ ನ ಸ್ತ್ರೀಕೃತ ಕಶ್ಮಲಮಶ್ನುಮೀತ ನ ಲಕ್ಷ್ಮಣಂ ಲಕ್ಷ್ಮಣನನ್ನು ಬಿಡಲಿಲ್ಲ ಸೀತೆಯನ್ನು ಬಿಡಲಿಲ್ಲ ಬೆಂಕಿಗೆ ಹಾಕಿಸಲಿಲ್ಲ ಎಲ್ಲ ತಪ್ಪು ಕಲ್ಪನೆ ವಾಲಿಸಂಹಾರದ್ದು ತುಂಬಾ ದೊಡ್ಡ ಮರ್ಮ ಇದೆ ಒಂದು ಎರಡು ಅಲ್ಲ ನಡೆದಿರುವುದಿಲ್ಲ ಇಲ್ಲಿ ಬಂದಿರುವವನು ಸಾಕ್ಷಾತ್ತಾಗಿ ಶ್ರೀಹರಿ ಮೊದಲು ಅದರ ಎಚ್ಚರ ಇರಲಿ ಅವನು ನಿರ್ದೋಷ ಗುಣಪೂರ್ಣ ಇದ್ದಾನೆ ಅಂಥ ಒಬ್ಬ ವ್ಯಕ್ತಿ ಹೀಗೆ ನಡೀತಾನೆ ಅಂದರೆ ಯಾಕೆ ನಡೀತಾನೆ ಸಾಕ್ಷಾತ್ತಾಗಿ ವಾಲ್ಮೀಕಿ ರಾಮಾಯಣದಲ್ಲೇ ಈ ಪ್ರಶ್ನೆ ಬಂದಿದೆ ತಾಟಕ್ಕೆ ಒಬ್ಬಳು ಹೆಣ್ಣು ಅವಳನ್ನು ಹಾಕ್ಕೊಲ್ಲಿ ವಿಶ್ವಾಂತರರೇ ಅದೊಂದು ಹೆಣ್ಣು ಹಾಕ್ಕೊಲ್ಲಿ ಸ್ವಾಮಿ ಧರ್ಮಶಾಸ್ತ್ರ ಹೇಳುತ್ತೆ ಹೆಣ್ಣಿಗೆ ಕೆಲವು ಲಕ್ಷಣಗಳಿದ್ದಾವೆ ಅದನ್ನೆಲ್ಲ ಮೀರಿ ಪಿಶಾಚಿ ರಾಕ್ಷಸಿಯಾಗಿದ್ದಾಳೆ ಅವಳು ಹೊಂದಿರುವಂತಹವರ ಸಾಲುಗಳನ್ನು ನೋಡುವಂಥ ದೊಡ್ಡ ದೊಡ್ಡ ಬೆಟ್ಟ ತೋರಿಸ್ತಾರೆ ಇದು ಮಕ್ಕಳುಗಳನ್ನು ಇದು ಸ್ತ್ರೀಯರನ್ನ ಇದು ಪುರುಷರನ್ನ ಇದು ಋಷಿಗಳನ್ನ ಅವರವರನ್ನು ತಿಂದು ಅವರವರ ಮೂಳೆಯನ್ನು ಪೇರಿಸಿದ್ದಾಳೆ ಅಂತ ದೊಡ್ಡ ದೊಡ್ಡ ಪರ್ವತ ತೋರಿಸ್ತಾರೆ ಇಂಥ ಹೆಣ್ಣು ಜಗತ್ತಿಗೆ ಮಾರಕಳಾದವಳು ಇಂಥವಳನ್ನು ಕೊಲ್ಲಬಾರದು ಅಂತ ಧರ್ಮಶಾಸ್ತ್ರ ಹೇಳೋಲ್ಲ ಶಾಪಗ್ರಸ್ತಳಾಗಿ ಇವಳು ರಾಕ್ಷಸ ಜನ್ಮದಲ್ಲಿದ್ದಾನೆ ಅವಳನ್ನು ಸಂಹಾರ ಮಾಡುವಂತ ವ್ಯವಸ್ಥೆ ಮಾಡಿಕೊಟ್ಟ ಮೇಲೆ ಆಮೇಲೆ ಸಂಹಾರವನ್ನು ಮಾಡಿದ್ದಾನೆ ರಾಮಚಂದ್ರ ದೇವರು ಇದು ಮೊದಲನೇದ್ದಕ್ಕೆ ಸ್ತ್ರೀ ಇಲ್ಲ ಮೊದಲನೇದ್ದು ಧರ್ಮಶಾಸ್ತ್ರ ಪ್ರಕಾರ ಬಾಹ್ಯ ಧರ್ಮದಿಂದಲೂ ನೋಡಿದರೆ ಸ್ತ್ರೀ ಹತ್ಯಾದೋಷ ಇಲ್ಲ ಗುರುಗಳು ತೋರಿಸಿಕೊಟ್ಟ ಮೇಲೆ ಉಪಪಾದನೆ ಆದ ಮೇಲೆ ಸಂಹಾರ ಮಾಡಿದ್ದಾನೆ ಇದರ ಮೇಲೆ ಸ್ವಯಂ ಭಗವಂತ ಕಡೆಗೆ ಎಲ್ಲಾ ಸ್ತ್ರೀಯರನ್ನ ಎಲ್ಲಾ ಪುರುಷರನ್ನ ಬ್ರಹ್ಮಾದಿಗಳಂತೆ ಅಲ್ಲೇ ನುಂಗಿ ಬಿಡ್ತಾನೆ ಅವನಿಗೆ ದೋಷ ಇಲ್ಲೇ ಇಲ್ಲ ಅದು ಬೇರೆ ಇದರ ಮೇಲೆ ಶೂರ್ಪಣಿಯ ಪ್ರಕಾರಣ ಶೂರ್ಪಣಕ್ಕಿ ಒಬ್ಬಳು ರಾಕ್ಷಸಿ ಅದರ ಮೇಲೆ ಒಬ್ಬ ವಿಧವಾಸ್ತ್ರೀ ರಾವಣ ಕಾರ್ಕೇಯರನ್ನ ನಿರಾತ ಕಬರನ್ನ ಮುಂತಾದ ಸಂವಹ ಮಾಡಲಿಕ್ಕೆ ಹೋಗಿರ್ತಾರೆ ಪಾತಾಳ ಲೋಕಕ್ಕೆ ಅಲ್ಲಿ ಶೂರ್ಪಣಿಯ ಗಂಡನ್ನು ಕೊಟ್ಟಾಕಿಬಿಡ್ತಾನ ಓಡ್ಕೊಂಡ್ಬರ್ತಾಳೆ ಅವಳು ಅಯ್ಯಯ್ಯೋ ಅಯ್ಯಯ್ಯೋ ನ ನಾನು ಗಂಡನ್ನು ಕೊಂದು ಹಾಕಿಬಿಟ್ಟು ನಾನು ಎಲ್ಲಿ ನಿನ್ನ ಗಂಡನ ಕೊಂದೆ ಅಂತ ಇವನು ಅವ್ನು ಗೊತ್ತಾಗೇ ಇಲ್ಲ ಯಾರನ್ನು ಹೊಡಿತೀನಿ ಹೊಡಿತೀನಿ ಅಂತ ಗೊತ್ತಾಗೋಲ್ಲ ಇಪ್ಪತ್ತು ಕಣ್ಣಿದ್ದಾವೆ ಹತ್ತು ತಲೆ ಇದ್ದಾವೆ ಯಾರನ್ನು ಹೊಡಿತೀನಿ ಅಂತ ಲಕ್ಷೆ ಹೊಡೆದಾಗ್ಬಿಡ್ತಾನೆ ಇಂಥ ಅಯೋಗ್ಯ ರಾಬಳಿ ಗೊತ್ತಾಗೇ ಇಲ್ಲ ಅವನಿಗೆ ಅಯ್ಯಯ್ಯೋ ನಾನೇ ಅಪರಾಧ ಮಾಡಿದ್ನ ಹಾಗಾದ್ರೆ ನಾನೇ ತಿದ್ದುಕೊಳ್ತೇನೆ ಅದನ್ನು ನೋಡುವ ಕೆಲಸ ಮಾಡಿ ನಿನಗೆ ಯಾರು ಇಷ್ಟ ಆಗ್ತಾರೋ ಅವ್ರು ಮದುವೆ ಮಾಡಬೇಕು ಅಯ್ಯೋ ಅಣ್ಣ ಋಷಿಗಳು ಮುನಿಗಳು ಎಲ್ಲ ಸ್ಥಾಪನೆ ಮಾಡಿದ್ದಾರೆ ಸಕತ್ ಕನ್ಯಾ ಪ್ರದೀಹಿಯಂತೆ ಒಂದಾವೃತ್ತಿ ಮಾತ್ರ ಕನ್ಯಾ ಪ್ರದಾನ ಮಾಡಲಿಕ್ಕೆ ಬರುತ್ತೆ ಎರಡಾವೃತ್ತಿ ಇಲ್ಲ ಅಂದರೆ ದ್ವಿತೀಯ ವಿವಾಹ ಇಲ್ಲ ಅದರಲ್ಲೂ ವಿಧವಾ ವಿವಾಹ ಎರಡು ಪುನರ್ ನಿಷಿದ್ಧ ಅದರಲ್ಲಿ ವಿಧವಾ ವಿವಾಹ ಇದು ಅತ್ಯಂತ ನಿಷಿದ್ಧ ಮಾಡಲಿಕ್ಕೆ ಬರೋಲ್ಲ ಅಂತ ಕಾಲಕ್ಕಂದರೆ ಅದು ಹಿಂದಿನ ತನಕ ನನ್ನ ತನಕ ಆ ಧರ್ಮ ನಾನು ಬೇರೆ ಧರ್ಮ ಹೊಸ ಧರ್ಮ ಹುಟ್ಟಿಸ್ತೇನೆ ಅಂತಂದ ನೋಡ ಆ ಧರ್ಮಕ್ಕೆ ಧರ್ಮದ ಹೆಸರನ್ನು ಹಾಕಿ ಖರ ದೂಷಣ ಮುಂತಾದಂತಹ ಹದಿನಾಲ್ಕು ಸಾವಿರ ಜನ ರಾಕ್ಷಸರನ್ನು ಹಿಂದೆ ಕೊಟ್ಟು ಇವರೆಲ್ಲರೂ ಅವಧರು ಇವರು ಕರ್ಕೊಂಡು ಹೋಗು ಯಾವ ಹುಡುಗ ನಿನಗೆ ಇಷ್ಟ ಆಗುತ್ತೆ ಎಳೆಯ ಹುಡುಗನೋ ರಾಜಕುಮಾರನೋ ರಿಷಿಕುಮಾರನೋ ನೀನು ಏನು ಬೇಕು ಮದುವೆ ಮಾಡ್ಕೊ ಎಷ್ಟು ಹುಡುಗನು ಬೇಕಾದ್ರೂ ಮದುವೆ ಮಾಡ್ಕೋ ಯಾರಾನ ಅಡ್ಡಿ ಬಂದರೆ ನಾನು ಬೇಕಷ್ಟು ಹೆಣ್ಣುಗಳನ್ನು ಮದುವೆ ನೀನು ಹಾಗೆ ಮದುವೆ ಮಾಡ್ಕೊ ಅಡ್ಡಿ ಬಂದರು ಅಂದರೆ ಇವರನ್ನು ಬಿಡು ನಿನಗೇ ಹೆಣ್ಣು ಸಾಮಡುತ್ತೆ ನೀನೇ ತಿಂದಾಕು ಹಾಗಿದೆ ತನ್ನ ಬೌದ್ಧಿಕ ಬಲ ಮತ್ತೆ ಯಜುರ್ವೇದಾದಿಗಳಿಗೆ ಪದಪಾಠ ಅದು ಇದು ಅಂತೆಲ್ಲ ಕೊಟ್ಟವ್ ನಾವು ಧರ್ಮಶಾಸ್ತ್ರ ಚೆನ್ನಾಗಿ ಗೊತ್ತು ವೇದಶಾಸ್ತ್ರ ಅಭಿಜ್ಞ ಇದರ ಮೇಲೆ ಮಾಂಸ ಭಕ್ಷಣೆ ಮಾಡ್ತಾ ಇದ್ದಂತಹ ರಾಕ್ಷಸ ಜಾತಿಯವರು ಇಂಥ ಅನೇಕ ಅಧರ್ಮಗಳನ್ನು ನನ್ನ ಬಲದಿಂದಾಗಿ ಅದನ್ನು ಎಲ್ಲ ಕಡೆಯಲ್ಲೂ ಸ್ಥಾಪನೆ ಮಾಡುತ್ತೇನೆ ಅಂಥ ಹೊರಟಾಗ ಇದು ಬಿಡಬೇಕಾ ರಾಮಚಂದ್ರ ದೇವರು ಅದಕ್ಕೇನೆ ಮೊದಲು ಪರೀಕ್ಷೆ ಮಾಡುತ್ತಾರೆ ಸ್ತ್ರೀಯರಿಗೆ ಮೊದಲೇ ಹಿಂಸೆ ಮಾಡಬಾರದು ಅನ್ನೋ ದೃಷ್ಟಿಯಲ್ಲೇ ಇಲ್ಲ ಇಲ್ಲ ನನಗೇನು ಸ್ವಲ್ಪ ಬೇಸರ ತರುವಂತೆ ನಡ್ಕೊಂಡ್ರೆ ತಾನೇ ಬಿಟ್ಟು ಹೊಟ್ಟೋದ್ರೆ ಅವಮಾನ ಆಗ ಹೋಗಿ ಮಾಡಿದ್ದಾನೆ ಪರಮಾತ್ಮ ಇದು ಮಾಡಿರೋದೇನು ಕೆಲಸ ಮೊದಲು ಅವಳಿಗೆ ಇಲ್ಲಿ ಅಲ್ಲಿ ಓಡಿಸಿದ್ದೆಲ್ಲ ಏನು ಹೀಯಾಡಿಸಿದ್ದು ಬೇಕಾಗಿ ಮಾಡಿದ್ದದನ್ನು ಯಾಕೆ ಮಾಡಿದ್ದಾನೆ ಅಪಮಾನ ಆಗತ್ತೆ ಅಂತ ತಾನೇ ಬಿಟ್ಟು ಹೋಗಿದ್ದಿದ್ರೆ ಅವಳಿಗೆ ಆಪತ್ತು ಬರ್ತಿರಲಿಲ್ಲ ಅಷ್ಟಾದರೂ ಕೂಡ ಎಲ್ಲ ಈ ಸೀತೆಯಿಂದ ಅವಳನ್ನು ತಿಂದು ಬಿಡ್ತೇನೆ ಅಂತ ರೌದ್ರಾವತಾರ ತಗೊಂಡಾಗ ಪೂರ್ಣ ಕೊಲ್ಲಿಲ್ಲ ಧರ್ಮಸ್ಥಾಪನೆಯ ಅಂಶಕ್ಕೆ ಅಂಕುರಾರ್ಪಣೆ ಮಾಡಿದ ಪರಮಾತ್ಮ ಅವಳ ಮೂಗು ಕಿವಿ ಎರಡು ಕತ್ತರಿಸಿದ ಯಾಕೆ ಮೂಗು ಆಭರಣ ಹಾಕ್ಕೊಂಡೇ ತಾನೆ ನೀವು ಪುರುಷರನ್ನು ಒಲಿಸಿಕೊಳ್ಳಬಹುದು ಇದು ಚೆನ್ನಾಗಿ ಇನ್ನೊಂದು ವಿವಾಹಕ್ಕೆ ಇವೆರಡೇ ಸರಿ ಅಂತಂದ್ರೆ ಇನ್ನು ಪುನರ್ ವಿವಾಹ ವಿಧವಾ ವಿವಾಹ ಅತ್ಯಂತ ನಿಷಿದ್ಧ ನನಗೆ ಅತ್ಯಂತ ಅಪ್ರೀತಿಕರವಾದದ್ದು ಅಂತ ತೋರಿಸಲಿಕ್ಕೆ ಮೂಗು ಕಿವಿ ಮೂರು ಕಡೆಯಲ್ಲಿ ಮಾಡಿದ್ದಾನೆ ರಾಮಚಂದ್ರ ದೇವರಿ ಕೆಲಸವನ್ನು ತಾಟಿಗೆ ಮೂದರು ಮೂಗು ಕಿವಿ ಕತ್ತರಿಸಿ ಅವಳು ವಿಧವಾಸಿಸುತ್ತೆ ಮುಂದೊಂದು ಪ್ರಸಂಗ ಬರುತ್ತೆ ಲಕ್ಷ್ಮಣನ ಕೈಯಲ್ಲಿ ಅಲ್ಲೂ ಅದೇ ಮಾಡಿಸ್ತಾರೆ ಪುನರ್ ವಿವಾಹ ವಿಧವಾ ಅತ್ಯಂತ ನಿಷಿದ್ಧ ಇದನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರವಾಗಿಯೇನೇ ಭಗವಂತ ಅವಳು ಕಿವಿ ಮೂಗು ಮಾತ್ರ ಕತ್ತರಿಸಿ ಓಡಿಸಿದ್ದಾರೆ ಎಷ್ಟು ಘೋರ ಸತ್ಯ ಇದೆ ಹಿನ್ನೆಲೆಯಲ್ಲಿ ಹೇಳಲಿಕ್ಕೆ ಕೇಳಲಿಕ್ಕೆ ಒಳಗಡೆಯಲ್ಲಿ ಶಕ್ತಿ ಬೇಕಾಗುತ್ತೆ ಈ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಹೋದಾಗ ಜನ ಆಕ್ರಮಣ ಮಾಡಿದ್ವು ಧರ್ಮಸ್ಥಾಪನೆ ಅಷ್ಟು ಸುಲಭ ಅಲ್ಲ ಇವತ್ತು ಹೊರಗಡೆ ಇದನ್ನು ಜೋರಾಗಿ ಹೇಳಿದ್ರೆ ಆಕ್ರಮಣ ಮಾಡುತ್ತಾರೆ ಸಿಟ್ಟು ಕೋಪ ಏನು ಆಂದೋಲನ ಎದ್ದು ಬಿಡುತ್ತಷ್ಟೇ ಅದು ವಸ್ತುಸ್ಥಿತಿಯಲ್ಲಿರುವಂತಹ ಸದ್ದರ್ಮ ಇದು ಇದನ್ನೇ ರಾಮಚಂದ್ರ ದೇವರು ಬೆಕ್ಕಾದ್ದು ಬಲ ಬರಲಿ ಅದನ್ನು ನಿವಾರಣೆ ಮಾಡ್ತೇನೆ ಎಂತ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ ರೂಪ ಇಲ್ಲ ಅಧರ್ಮ ಮಾಡಲಿಲ್ಲ ಕುಚೋದ್ಯ ಮಾಡಲಿಲ್ಲ ಮರ್ಯಾದಾ ಪುರುಷೋತ್ತಮ ಧರ್ಮ ಮರ್ಯಾದೆಯನ್ನು ನಡೆಸಿದ್ದಾನೆ ಇದರ ಮೇಲೆ ವಾದಿಸಂಹಾರ ಪ್ರಕರಣ ವಾಲಿಯನ್ನು ಕೊಲ್ಲೋದಕ್ಕೆ ಮುಂಚೆ ಬಾಣ ಬಿದ್ದಿದೆ ತೊಡೆ ಮೇಲೆ ಹಾಕೊಳ್ತಾನೆ ಕರುನಾಡು ವಾಲಿಯೇನು ತಪ್ಪು ಮಾಡಿಲ್ಲ ಭೌತಿಕವಾಗಿ ನೀನೇನು ತಪ್ಪು ಮಾಡಲಿಲ್ಲ ನಿಜ ಆದರೆ ಆಂತರಿಕವಾಗಿ ಮಾಡಲಿ ನೀನು ಮಾಡಿಲ್ಲ ಅಂದ್ರೆ ಹೇಳು ಬಾಣ ತೆಗೆದು ನಾನು ಬದುಕಿಸ್ತೇನೆ ತಾನೇ ಬದುಕಿಸ್ತೇನೆ ಪ್ರಶ್ನೆ ಕೇಳಿದಾನೆ ವಾದಿ ವಾಲಿ ಆ ಕಾರ್ಯಕ್ಕೆ ಅತ್ಯಂತ ಬಲಿಷ್ಠ ಪಂಚಪಂಚನಕ ಭಕ್ಷ ನೀನೊಬ್ಬ ನಾನು ಪ್ರಾಣಗಳಿಂದ ಬೇಟೆ ಆಡದೆ ನಾನು ನಾನೊಬ್ಬ ಕತ್ರಿಯ ಅಂತ ನೀನು ಅನ್ಬಹುದು ನಾನೊಂದು ಪ್ರಾಣಿ ಆದರೆ ಐದು ನಖ ಇರುವ ಐದು ಪ್ರಾಣಿಗಳನ್ನು ಮಾತ್ರ ಭೇಟಿ ಆಡಬಹುದು ಅದರಲ್ಲಿ ವಾನರ ಸೇಲೋ ಅಲ್ಲ ಹೇಗ ಹೊಡೆದಿ ನನ್ನ ಭೌತಿಕವಾಗಿ ಯಾವುದೇ ರೀತಿಯಲ್ಲೂ ನಾನು ಸಮರ್ಥನೆ ಕೊಡ್ಲಿಕ್ಕಿಲ್ಲ ನಿರಾಘಸಂ ಅಂತ ಒಂದು ಆಚಾರ್ಯ ಅಂತಾರೆ ಐದನೇ ಅಧ್ಯಾಯದಲ್ಲಿ ಅವು ಯಾವ ತಪ್ಪು ನೀವು ಮಾಡಿಲ್ಲ ಅದು ವಾಸ್ತವಿಕವಾಗಿ ಉಮೆಯನ್ನು ಸ್ವೀಕಾರ ಮಾಡಿದ್ದು ಅದು ತಪ್ಪಲ್ಲ ತಮ್ಮನೇ ಹೇಳ್ತೀಯ ನಾವು ವಾನರ ಜಾತಿಯಲ್ಲಿದ್ದಾರೆ ಮನುಷ್ಯ ಧರ್ಮ ಮನುಸ್ಮೃತಿ ಮಾನವರಿಗೆ ಹೊರತು ವಾನರಗಲ್ಲ ಇವತ್ತು ಅಲ್ಲೆಲ್ಲ ಹೊರಟಿದೆ ನಮ್ಮಲ್ಲೇ ದೊಡ್ಡ ದೊಡ್ಡ ಪೀಠಾಧಿಪತಿಗಳು ಇದನ್ನ ಇದರದ್ದೆಲ್ಲ ಲೇಪ ಕೊಡ್ತಾ ಇದ್ದಾರೆ ವಾರಿ ಹೀಗೆ ತಪ್ಪು ಮಾಡಿದ್ದ ಅದಕ್ಕೆ ರಾಮಚಂದ್ರ ಕೊಂದ ಇದ್ಯಾವುದು ಅಲ್ಲ ವಾಸ್ತವಿಕವಾಗಿ ಹಾಗಾಗಿದ್ದರೆ ಮುಂದೆ ಸುಗ್ರೀವನ್ನ ಹೊಡಿಬೇಕಾಗಿತ್ತು ಅವಳು ಇನ್ನೂ ವಿಚಿತ್ರ ಸ್ವಚ್ಛದಾರಾ ಪರಿಗ್ರಹ ಸುಗ್ರೀವ ಯಾರ ಅವತಾರ ಸೂರ್ಯನ ಅವತಾರ ತಾರಾದೇವಿ ಶಚಿದೇವಿಯ ಅವತಾರ ತನಗಿಂತ ಮೇಲಿನ ಕಕ್ಷೆಯಲ್ಲಿರುವ ಮಹತಾಯಿ ಶಚಿದೇವಿಯೇ ತಾರೆಯಾಗಿ ಬಂದಿರೋದಲ್ಲಿ ಸ್ವರೂಪದಲ್ಲೂ ಅತ್ಯ ಅವಳನ್ನ ಅವಳನ್ನು ಸ್ವೀಕಾರ ಮಾಡಿದ್ದರಿಂದ ಮೋಕ್ಷದಲ್ಲಿ ಅಧಿಕವಾಗಿ ಪ್ರಾಪ್ತವಾಗಿದ್ದ ಆನಂದರ ಹಾನಿಯಾಗುತ್ತೆ ಅಂದರೆ ಇವರು ಎಷ್ಟಿರುತ್ತೋ ಅಷ್ಟಿರುತ್ತೆ ಆದರೆ ಅಧಿಕ ಪ್ರಾಪ್ತವಾಗಿತ್ತು ಅದು ಲೋಪ ಆಗುತ್ತೆ ಅಂದರೆ ಸ್ವರೂಪದಲ್ಲಿ ಇವರಿಗೆ ಹಾನಿಯನ್ನುಂಟು ಮಾಡುವ ದೋಷ ಅದು ಆದರೆ ವಾಲ್ಯ ಅಂಥಾದ್ಯಾವ್ದು ಮಾಡಿಲ್ಲ ಯಾವ ರೀತಿಯಲ್ಲೂ ದ್ವೇಷ ಮಾಡಿಲ್ಲ ಆದರೂ ಹೊಡೆದ ಪರಮಾತ್ಮ ಯಾಕೆ ಅಲೆ ಕೇಳ್ತೀನಿ ನಾನು ಯದಾತು ಜ್ಞಾನಿ ಸದ್ಭಾವೇ ನೈವಗರಿಂದ ತತ್ಪರಂ ಅಲ್ಲಪ್ಪ ನೀನು ತಮ್ಮನ್ನೇನೋ ಸ್ವಾರ್ಥಕ್ಕೋಸ್ಕರ ದ್ವೇಷ ಮಾಡಿದೆ ನಿಜ ಆದರೆ ಅವನು ಯಾರು ಕಾಲ ಹಿಡ್ಕೊಂಡಿದ್ದಾನೆ ಹನುಮಪ್ಪನ ಕಾಲ ಹಿಡಿದಿಲ್ಲ ನೀನು ತಮ್ಮನ್ನು ದ್ವೇಷ ಮಾಡುವ ಉದ್ದಾರದಿಂದ ಏನು ಮಾಡಿದೆ ಹನುಮಪ್ಪನನ್ನು ತ್ಯಾಗ ಮಾಡಿದೆ ಹೌದಾ ಇದು ಯೋಗ್ಯ ಅಲ್ಲ ನಿಮ್ಮ ಯಾರಿಂದ ಯಾರನ್ನ ಕೇಳಿಕೊಂಡು ಯಾರಿಗೋಸ್ಕರ ಬನ್ರಿ ಅಂತ ನೀವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಬಂದರೋ ಅವನನ್ನೇ ದೂರ ಹಾಕಿದರೆ ಅಂದರೆ ಜ್ಞಾನಿಗಳಿಗೆ ದ್ರೋಹ ಮಾಡಿದರೆ ನಿಮ್ಮ ನಿಮ್ಮ ವೈಯಕ್ತಿಕ ಕಲಹದಲ್ಲಿ ನೀನು ದ್ರೋಹ ಮಾಡಿದ್ಯಾರಿಗೆ ಹನುಮಂತ ದೇವರಿಗೆ ನೀ ಮಾಡಿದೀಯಾ ಇಲ್ವಾ ಮಾಡಿಲ್ಲ ಅಂತ ಹೇಳು ಬಾಣ ತೆಗೆದು ಬದುಕಿಸುತ್ತೆ ಹೌದು ಸರ್ ಮಾಡಿದ್ದೇವೆ ಅದು ಇನ್ನೊಮ್ಮೆ ಹಾಗಾಗಬಾರದು ಇನ್ನೊಮ್ಮೆ ನಿಮ್ಮಿಬ್ಬರಿಗೂ ಹರಿವಾಯಿಗಳಿಗೆ ನನ್ನಿಂದ ಕಿಂಚಿತ್ತೂ ದ್ರೋಹ ಆಗಬಾರದು ಹಾಗೆ ನೀನೇ ಅನುಗ್ರಹ ಮಾಡುವಂತಹ ಪ್ರಯಾಣ ಮಾಡಿದರೆ ಅವನೇ ಕುಶನಾಗಿ ಬರ್ತಾನೆ ಕುಶನಿಗೆ ಇಲ್ಲಿ ವಾನರ ರಾಜ್ಯಾದಿಗಳಲ್ಲಿ ಆ ಶರೀರ ತೆಗೆದುಹಾಕಿದ್ರು ತಾನು ಇಡೀ ಸಾಮ್ರಾಜ್ಯ ಇಂದ್ರದೇವರಿಗೆ ಕುಶ ರೂಪದಲ್ಲಿ ಕೊಡ್ತಾನೆ ಅದೇ ವಾಲಿಗೆ ಎಂಥ ಕರುಣಾಡು ಪರಮಾತ್ಮ ಅವನೇ ಮುಂದೆ ಅರ್ಜುನನಾಗಿ ಬರಬೇಕು ಅದೇ ಭೀಮಸೇನ ದೇವರಿಗೆ ತಮ್ಮನಾಗಿ ಸದಾ ಅನುಯಾಯಿಯಾಗಿ ನಡೀಬೇಕು ಅದೇ ಹನುಮಂತ ದೇವರು ಧ್ವಜದ ಮೇಲೆ ಕೂತರಬೇಕು ತಾನವನನ್ನು ಬಿಡದೇನೆ ಸಾರಥಿಯಾಗಿ ಆತನನ್ನೇ ಗೆಲ್ಲಿಸ್ತಾ ಆಗುತ್ತಾನೆ ನೋಡಪ್ಪ ನಿನ್ನ ತಪ್ಪಲಿದೆ ಇಬ್ಬರು ಸುಗ್ರೀವ ನಿನ್ನ ಹೊಡೆಸಿದ್ದಲ್ಲ ಈಗ ಅದೇ ಸುಗ್ರೀವ ಕರ್ಣನಾಗಿದ್ದಾನೆ ಪಡಿ ಅವನು ಕೆಳ ನಿಂತ ಕರ್ಣನನ್ನು ಹೊಡಿಸ್ತಾನೆ ಇದೇ ಮಾತನ್ನು ಹೇಳಿ ಇವನ ಕೈಯಲ್ಲೇ ಅವನನ್ನು ಹೊಡಿಸ್ತಾನೆ ಸ್ವರೂಪದಲ್ಲಿ ಇಬ್ಬರಿಗೂ ಸಮಾನ ಆಗಬೇಕು ಇಬ್ಬರಿಗೂ ಬರಬಾರದು ಸುಗ್ರೀವನಿಗೆ ಅಂದ್ರೆ ಸೂರ್ಯ ಮತ್ತು ಇಂದ್ರದೇವರಿಗೆ ಆ ರೀತಿಯಲ್ಲಿ ಮಾಡಿ ಇಬ್ಬರನ್ನು ಸ್ವಚ್ಛಗಳಿಸಿ ತನ್ನ ಕಡೆ ಕರ್ಕೊಳ್ತಾನೆ ದೇವತಾ ಮನಿಮೆ ಇದೆ ಅದಕ್ಕೆ ಪಶ್ಚಾತ್ತರತ್ವ ಕೃಷ್ಣತ್ಯ ಕೃಷ್ಣಾವತಾರ ಕೃಷ್ಣಚರಿತ್ರೆಗೆ ಗೊತ್ತಿಲ್ಲದೆ ಇದ್ದವರು ಭಾರತ ಗೊತ್ತಿಲ್ಲದೆ ಬರೀ ರಾಮಾಯಣ ಹೇಳುತ್ತೇವೆ ಅಂದರೆ ಬರೇ ಎಡಮಟ್ಟಾಗುತ್ತೆ ಅವೆಷ್ಟು ಮರ್ಮ ಇದೆ ಒಳಗಡೆಯಲ್ಲಿ ಇನ್ನು ಎಂಥ ಅಧರ್ಮಕ್ಕೆ ನಾನಾ ತರಹದ ಅಧರ್ಮ ಕಂಡು ಕಂಡ ಹೆಣ್ಣುಗಳನ್ನು ಅಪಹರಣ ಮಾಡ್ತಾ ಇದ್ದ ಎಲ್ಲಿ ಉತ್ತಮ ವಸ್ತು ಇದೆ ಅದನ್ನು ಕದೀತಾ ಇದ್ದ ದೊಡ್ಡ ದರೋಡಕೋರ ರಾವಣ ಅಂತಂದರೆ ಸಾಮಾನ್ಯ ಅಲ್ಲ ಮಹಾ ಯೋಗ್ಯ ಅಂಥವೂ ನನ್ನ ಆ ಕಾಲಕ್ಕೆ ಸಂವಹನ ಮಾಡಿತ್ತು ಅಷ್ಟೇ ಅಲ್ಲ ವಿಚಿತ್ರ ವಾಜರಾಮ ಸಾವಿರಗಳವರು ಚೆನ್ನಾಗಿ ಆಡ್ಕೊಳ್ತಾರೆ ಅಲ್ಲಪ್ಪ ರಾವಣನನ್ನು ಕೊಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದೆ ಆ ಸೇತುವೆ ಆ ಸೇತುವೆಯಲ್ಲಿ ಯಾರು ಆಗ್ತಿರಲಿಲ್ಲ ಆ ಸೇತುವೆಯನ್ನು ನೋಡಿದರೆ ಬ್ರಹ್ಮಹತ್ಯೆ ಹೋಗುತ್ತಂತೆ ರಾಮಚಂದ್ರ ದೇವರಿಗೆ ಅದನ್ನು ಕಟ್ಟಿದವರಿಗೆ ಬ್ರಹ್ಮಹತ್ಯೆ ಬರುತ್ತಂತೆ ಎಷ್ಟ ಹಾಸ್ಯಾಸ್ಪದ ಆಗ್ತಾರೆ ಅಲ್ಲಿ ಬಂದದ್ದೇ ಬೇರೆ ಬ್ರಹ್ಮದೇವರ ಐದನೇ ತಲೆ ಕಡ್ದು ಹಾಕಿದ್ದಾರಲ್ಲ ಮಹರುದ್ರದೇವರು ಅದಕ್ಕೋಸ್ಕರ ರಾಮಲಿಂಗೇಶ್ವರ ಅಂತ ಅಲ್ಲಿ ರಾಮೇಶ್ವರನನ್ನು ರುದ್ರದೇವರನ್ನು ಪ್ರತಿಷ್ಠೆ ಮಾಡಿ ನನ್ನ ಧ್ಯಾನ ಮಾಡ್ತಾ ಕೂತಿರು ಈ ಸೇತುವೆ ನೋಡ್ತಾ ಇರು ನಿನಗೆ ಆ ದೋಷ ಹೋಗುತ್ತೆ ಎಂದು ರುದ್ರದೇವರು ಕೊಡಿಸಿದ್ದಲ್ಲಿ ತನಗೆ ಬ್ರಹ್ಮ ಹತ್ಯೆ ಹೋಗಲಿಕ್ಕಲ್ಲ ಅಂತಹ ಜಗದುಡಯ್ಯ ಇದರ ಮೇಲೆ ಸೀತಾದೇವಿಯನ್ನ ಮೊದಲುತ್ಯಾಗ ಮಾಡಿಲ್ಲ ಅವಿರುತ್ಯಾಗ ಮಾಡಿಲ್ಲ ಬೆಂಕಿಗೆ ಹಾಕಿಸಲಿಲ್ಲ ಇದು ಅಯೋಗ್ಯಮಯ ವಿಚಾರ ಬೆಂಕಿಗೆ ಹಾಕಿದ್ದಲ್ಲ ಅಗ್ನಿಪುರುಷನೇ ನಿಜವಾದ ಸೀತಾದೇವಿಯವನ್ನ ಅತ್ಯಂತ ಶುಚಿತ್ಭೂತಳಾದವಳನ್ನ ತಾಕರ್ಕೊಂಡು ಹೋಗಿತ್ತು ಕರ್ಕೊಂಡು ಹೋಗೋರು ಕರ್ಕೊಂಡ್ಬಂದು ಇದರ ಮೇಲೆ ನಮಗ್ ಕಲಿಸ್ಕೊಡ್ತಾ ಇದ್ದಾನೆ ಸಹ ಸಂದೇಹ ಪಡಲಿಲ್ಲ ಇಡೀ ಜಗತ್ತಿನಲ್ಲಿ ಹೇಗಿರಬೇಕು ನಿಷ್ಠೂರು ಧರ್ಮ ಹೇಗಿರಬೇಕು ದುಷ್ಯಂತ ಚಕ್ರವರ್ತಿ ಮಾಡಲಿಲ್ಲ ಮನೆ ಮುಂದೆ ಬಂದು ನಿಂತಿದ್ದಾಳೆ ಶಕುಂತಲೆ ಎಂಥ ಚಲುವಿ ಎಂಥ ಯೋಗ್ಯನಾದಂಥ ಬಲಿಷ್ಠ ಪುತ್ರ ವಾಯುದೇವರ ಆವೇಶ ಅವನಿಗೆ ಸರ್ವದ ಮನಲ್ಲಿ ಬಂದು ನಿನ್ನ ಪುತ್ರ ನಾನಿನ ಪತ್ನಿ ಅಂತಂದರೆ ಒಪ್ಕೊಳ್ಳಿಲ್ಲ ದೇವತೆಗಳ ಸೂಚನೆ ಕೊಡೋ ತನಕ ಒಪ್ಕೊಳ್ಳೋ ಅಲ್ಲ ಅಂತ ಒಪ್ಕೊಳ್ಳದೆ ಕೂತಿದ್ದ ದೇವತೆಗಳ ಹೇಳಿದ ಮೇಲೆ ಏನಂ ಭರಸ್ವರಾಜೇಂದ್ರ ಆಮೇಲೆ ಸ್ವೀಕಾರ ಮಾಡ್ತಾನೆ ಇಂಥ ಧರ್ಮಿಷ್ಠರು ರಾಮಚಂದ್ರ ದೇವರ ಬಿಟ್ಟಾರ ಕಿಂಚಿತ್ತೂ ಅಪವಾದ ಲೇಷ ಇಲ್ಲ ಅಂತಾಗ್ಬಿಟ್ಟು ನಮ್ಮನೆಯಲ್ಲಿ ಬಂಗಾರವನ್ನು ನಾವು ಪರೀಕ್ಷೆ ಮಾಡಿಸಿದ್ವಿ ಅಂತಂದರೆ ಆ ಬಂಗಾರ ನೋಡಿ ನನ್ನ ಮೇಲೆ ಇವರಿಗೆ ಅಪನಂಬಿಕೆ ಅಂತಂದ್ರೆ ಅಪನಂಬಿಕೆ ಅನ್ನ ಜಗತ್ತಿಗೆ ಅತ್ಯಂತ ಶುದ್ಧರು ಅಂತ ಒರೆ ಹಚ್ಚಿ ತೋರಿಸಿಕೊಡುವ ಪ್ರಯತ್ನ ಅದು ಪ್ರತಿಯೊಬ್ಬ ಮನೆಯ ಯಜಮಾನನೂ ಆಗ ನಡೆಸಬೇಕು ಮನೆಯ ಯಜಮಾನ ಅನುಮಾನ ಪಟ್ಟರೆ ತಪ್ಪಿಲ್ಲ ಪ್ರತಿಯೊಬ್ಬರ ಮೇಲೆ ಅನುಮಾನ ಪಟ್ಟು ಸರಿಯಾದ ಕರ್ಮದಲ್ಲಿ ಇವರು ಸರಿಯಾಗಿ ನಡೀತಾ ಇದ್ದಾರಾ ಅಂತ ನಡೆಸಿಕೊಳ್ಬೇಕು ಅನುಮಾನ ಏನು ತಪ್ಪಿಲ್ಲ ಯಾಕೆ ತಪ್ಪು ಯಾವ ರೀತಿಯಲ್ಲಿ ತಪ್ಪು ಸುಮ್ಮನಕ್ಕೂ ಹೋಕ ಮಾಡ್ತಾ ಇರೋದು ಕಾರಣವೇ ಇಲ್ಲದೆ ಅನುಮಾನ ಪಡೋದಾದರೆ ಅಪರಾಧ ಆಗುತ್ತೆ ಕಾರಣ ಇದೇ ಪರಪುರುಷನ ಮನೆಯಲ್ಲಿ ಒಂದು ವರ್ಷ ಇದ್ದಾಳೆ ಅಂತಾದಾಗ ಏನು ಅನುಮಾನ ಕೊಡೋದು ತಪ್ಪ್ಯಾಕೆ ವಿಚಾರ ಮಾಡಲಿ ಯಾರಾದರೂ ಕೂಡ ಅವಳು ಅತ್ಯಂತ ಪವಿತ್ರಳಿದ್ದಾಳೆ ಅಂತ ಜಗತ್ತಿಗೆ ತೋರಿಸಿಕೊಟ್ಟ ಪರಮಾತ್ಮ ತೋರಿಸಿಕೊಟ್ಟಿದ್ದೇ ಹೊರತು ಆ ಪಾತಿವರತೆ ರಕ್ಷಣೆ ಮಾಡುತ್ತೆ ಜಗತ್ತಲಲ್ಲಿ ಸ್ತ್ರೀಯರಿಗೆ ಹೇಳಿಕೊಟ್ಟು ಪಾಠ ಎಂಥ ಪತ್ತಿನ ಕಾಲದಲ್ಲೂ ನಿಮ್ಮ ಪಾತವ್ರತೆ ರಕ್ಷಣೆ ಮಾಡಿಕೊಳ್ಳ್ರಿ ನಾನು ನನ್ನ ಮುಂದೆನೇ ಕೊಡ್ತೇನೆ ನಿಮಗೆ ಇದರಿಂದ ಅದು ಅಪರಾಧ ಅಲ್ಲ ಅದು ಇನ್ನೂ ಭೂಷಣವೇ ಆಯಿತು ಸೀತಾದೇವಿಯರು ಮತ್ತೆ ತ್ಯಾಗ ಮಾಡಿಬಿಟ್ಟಲ್ಲ ತ್ಯಾಗ ಮಾಡಿದ್ದಕ್ಕೆ ಕಾರಣ ಸುರಾಣಕ ಸ್ತಮೋನೇತು ತತ್ಯಾ ಸಚಾರಕಿ ನಾನು ನಿಜ ಚರಿತ್ರೆಗೆ ಗೊತ್ತೇ ಇಲ್ಲ ಅಲ್ಲಿ ಏನು ಕಾಣಿಸ್ತೋ ಅದನ್ನೇ ಹೇಳಿಕೊಂಡು ಹೋದರೆ ಅಲ್ಲಿ ಬಂದವನು ಸಾಕ್ಷಾತ್ತಾಗಿ ಶ್ರೀಹರಿ ಬಂದಿರೋರು ಯಾರು ಅಯೋಗ್ಯರಲ್ಲ ಅಂಥವನು ಸೀತಾದೇವಿಯನ್ನು ಕಳಿಸಿದಂತೆ ಮಾಡಿಲ್ಲ ಅಂತಂದ್ರೆ ಒಂದು ವಾಲ್ಮೀಕಿ ಋಷಿಗಳ ಆಶ್ರಯ ಸಿಗಬೇಕಾಗಿದೆ ರಾಮಾಯಣ ನಿರ್ಮಾಣ ಆಗಬೇಕಾಗಿದೆ ಇದೆಲ್ಲದರ ಜೊತೆಯಲ್ಲಿ ಸೀತಾದೇವಿಯರು ಜೊತೆಯಲ್ಲೇ ಇದ್ದಾರೆ ಸುರಾಣಕರು ಅಂತೂ ದೊಡ್ಡ ದೈತ್ಯರಿದ್ದಾರೆ ರಮಾನಾರಾಯಣರಿಗೆ ವಿಯೋಗ ತಂದ್ವಿ ಅದ ಆ ಚಿಂತನೆಯನ್ನು ಮಾಡಿ ಮಾಡಿ ಅದರಿಂದಲೇ ಅವರು ತಮಸ್ಸಿಗೆ ಹೋಗಬೇಕಾಗಿದೆ ಅವರನ್ನ ಅಟ್ಟಲಿಕ್ಕೋಸ್ಕರವಾಗಿ ಇವೆಲ್ಲ ನಡೆದ ನಾಟಕ ಎಲ್ಲ ನೇರವಾಗಿ ಮಕ್ಕಳು ಮುಂದೆ ಎಲ್ಲ ನೇರವಾಗಿ ನಡ್ಕೊಳ್ತಾರ ಮಕ್ಕಳು ಸ್ವಲ್ಪ ಗದಿಸ್ತಂಗೆ ಮಾಡೋಲ್ವಾ ಅದೇ ಯಾರೋ ಮನೆ ಮುಂದೆ ಏನೋ ಆಪತ್ತು ಬಂದಾಗ ಸ್ವಲ್ಪ ಏನಾರು ಬೇರೆ ಬೇರೆ ರೀತಿಯಲ್ಲಿ ನಾಟಕ ಮಾಡಿದಂತೆ ಮಾಡಿದಂತೆ ಕಾರಣಾಂತರಗಳಿದ್ದಾವ ಅದರಿಂದಾಗಿ ಹೀಗೆ ನಡ್ಕೊಂಡಿದ್ದಾನೆ ಪರಮಾತ್ಮ ವ್ಯಾಪ್ತತ್ವಾ ನಿರವಜ್ಞತ್ವ ತಾತ್ನಾಗ ಕಥಂಬವೇ ರಮಾನಾರಾಯಣರು ಇಬ್ಬರೂ ಕೂಡ ವ್ಯಾಪ್ತ ಜೀವರು ಅವರಿಬ್ಬರ ವಿಯೋಗ ಆಗಲಿಕ್ಕೆ ಸಾಧ್ಯ ಏನಿದೆ ಅವಕಾಶವೇ ಇಲ್ಲ ಅದರಿಂದ ಬಿಟ್ಟಿದ್ದು ಅಲ್ಲವೇ ಅಲ್ಲ ಇನ್ನು ಲಕ್ಷ್ಮಣನನ್ನು ಬಿಟ್ಟಿದ್ದು ಲಕ್ಷ್ಮಣನನ್ನು ಬಿಟ್ಟಿದ್ದಲ್ಲ ಆಯ್ತಪ್ಪ ನಮ್ಮ ಅವತ ಈಗೆಲ್ಲ ದೇವತೆಗಳು ಬಂದು ಕೇಳಿಕೊಂಡಿದ್ದಾರೆ ಅದರಿಂದಾಗಿ ಇನ್ನು ಇದೊಂದು ನೆಪ ತಪ್ಪು ಇದು ಒಂದು ಒಳ್ಳೆಯ ಅವಕಾಶ ತಪ್ಪು ತಿಳ್ಕೊಳ್ಳಿ ವಿಚಾರವನ್ನು ಸಾತ್ವಿಕ ಮಾರ್ಗದಲ್ಲಿ ತಿಳಿದವರಿಗೆ ಉನ್ನತ ಲೋಕ ಕೊಡ್ತೇನೆ ತಪ್ಪು ತಿಳಿದವರಿಗೆ ಅಧಲೋಕ ಕಳಿಸ್ತೇನೆ ಅದಕ್ಕೂ ಒಂದು ಒಳ್ಳೆಯ ಚರಿತ್ರೆ ಆಗುತ್ತೆ ಕೊಲ್ತೇನೆ ಅಂತ ಹೇಳಿದ್ದೆ ಸ್ವಾಮಿ ಕೊಲ್ಲ ಮಾಡಿದ್ದೇನು ನೀವು ಹೊರಟುಬಿಡು ಇನ್ನು ನೀನು ಪ್ರಯಾಣ ಮಾಡು ಯಾಕೆ ನಾನು ಬಿಟ್ಟು ಒಬ್ಬನೇ ನಿನ್ನಿರ್ಲಿಕ್ಕಾಗುತ್ತೇನೆ ನಾನು ಹೊರಡ್ತಾ ಇದ್ದೇನೆ ನೀನು ಹೊರಟುಬಿಡು ನನ್ನ ಜೊತೇನೆ ಕರ್ಕೊಂಡು ಬಂದಿದ್ದೆ ನನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ತೇನೆ ಈ ರೀತಿಯಲ್ಲಿ ಪ್ರೀತ್ಯತಿಶಯವನ್ನು ತಾನು ಹೋಗೋದಕ್ಕೂ ಮುಂಚೆ ಶೇಷದೇವರು ಸ್ವಲ್ಪ ಮತ್ತು ಹಾಸಿಗೆಯಲ್ಲಿ ರೆಡಿಯಾಗಿಬಿಡಬೇಕು ಬೇಡ ಒಂದಲ್ಲಿ ಅದಕ್ಕೋಸ್ಕರ ಅವರನ್ನು ಕಳಿಸಿಕೊಟ್ಟು ಆಮೇಲೆ ತಾನು ಪ್ರಯಾಣ ಮಾಡಿದ ಪರಮಾತ್ಮ ಇದು ನಡೆದಿದ್ದೇ ಹೊರತು ನ ಲಕ್ಷ್ಮಣಂ ಚಾಪಿಜಹಾದಿ ಕರಿಚಿತೇ ಲಕ್ಷ್ಮಣನನ್ನ ಬಿಟ್ಟಿದ್ದು ರಾಮಾಯಣ ಅಂತಂದರೆ ಅದು ಸಾಕ್ಷಾತ್ತಾಗಿ ವೇದಶಾಸ್ತ್ರಗಳ ವ್ಯಾಖ್ಯಾನ ರೂಪ ಜಗದೊಡೆಯನ ಚರಿತ್ರೆ ಅದನ್ನು ನೋಡುವ ಕಣ್ಣಿಲ್ಲದೆ ಯಾರ್ಯಾರಂದ್ರೆ ಅವರು ಏನೇನೋ ಅಬದ್ಧ ರೀತಿಯಲ್ಲಿ ನೋಡಿದರೆ ತುಂಬಾ ಎಡಮಟ್ಟಾಗುತ್ತೆ ಎಲ್ಲದೆ ಇದ್ದರೆ ರಾಮಚಂದ್ರನ ಪೂಜೆಯನ್ನ ಇವತ್ತು ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ ಇವತ್ತಿಗೂ ಜಗತ್ತಿನಲ್ಲ ರಾಮಚಂದ್ರ ದೇವರ ರಾಮನವಮಿ ಅಂತ ಬಂದರೆ ಬೀದಿ ಬಿದಿಯಲ್ಲಿ ಪಾಲಕ ಮಜಿಗೆ ಕೋಸಂಬರಿ ಹಂಚ್ತಾ ಇರಲ್ಲ ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಆ ರೀತಿಯಲ್ಲಿ ರಾಮಾಯಣದ ಮಹತ್ವ ಏನು ಅಂತ ಜ್ಞಾನಿಗಳೆಲ್ಲ ಹೇಳ್ಕೊಂಡು ಬಂದಿದ್ದಾರನ್ನೆಲ್ಲ ಈಗೆಲ್ಲ ಕಳ್ಕೊಂಡಿದ್ದಾರಷ್ಟೇ ಇದರ ಮರ್ಮಗಳೇನು ಅಂತ ನಾವು ಆಚಾರ ತೋರಿಸಿಕೊಡ್ಬೇಕದು ಅದರಲ್ಲೂ ಹನುಮಂತ ದೇವರು ಭಾಗವತದಲ್ಲಿ ತಾವು ಎದುರುಗಡಿಯಲ್ಲಿ ಕಂಡು ಒಂದೊಂದು ಗುಣಗಳನ್ನು ಕಂಡು ಆಕರ್ಷಿತರಾಗಿ ಗುಣೋದ್ರೇಕದಿಂದ ಯಾರ ರಾಮೋಚ್ಚಾರಣ ಮಾಡಿದರೆ ಯಾರು ಸ್ಮರಣೆ ಮಾಡಿದರೆ ಬುದ್ಧಿಗೆ ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಢ್ಯ ವಾಕ್ಪಟು ಧ್ವಂಜ ಬರುತ್ತೋ ಹೋಗಿ ಸದಾ ರಾಮಚಂದ್ರದೇವರ ಕಾಲ ರೂತಿರ್ತಾರೆ ಎಂದರೆ ಇನ್ನೆಷ್ಟು ಗುಣಗಳಿಂದ ಸೆಳೆದು ಬಿಟ್ಟಿದ್ದಾನೆ ಜಗತ್ಪ್ರಭು ಥಾ ಬಗ್ಗೆ ಯಥಾತತ್ವ ಮಾತಾಡ್ತಾರೆ ಎಂದರೆ ಏನೂ ಅರ್ಥ ಆಗಿಲ್ಲ ಅಂತರ್ಥ ಅರ್ಧಾದವರು ಬಾಯಿ ತೆರೆಯೋರು ಅದೊಂದು ವಸ್ತುಸ್ಥಿತಿ ಏನು ಅನ್ನೋದನ್ನು ಬಹಳ ಸುಂದರವಾದ ಕ್ರಮದಲ್ಲಿ ಹನುಮಂತ ದೇವರೇ ತೋರಿಸಿಕೊಡ್ತಾರೆ ಯಪ್ಪಾದ ಪದ್ಮ ಪಂಕಜ ಪರಾಗರಿ ಸೇವಕಾ ದುಃಖಾ ಲಯಂ ಪ್ರಯಾಂತಿ ಸಬ್ರಹ್ಮವಂದ್ಯರಮೋಹನಾಯ ಸ್ತ್ರೀ ಸಂಗೀನಿ ಏನಾರು ಹೇಳಿ ಆದ್ರೂ ಸೀತೆ ಇಲ್ಲ ಸೀತೆ ಇಲ್ಲ ಸೀತೆ ಇಲ್ಲ ಅಳತಾ ಕೂತಿದ್ದಲ್ಲ ರಾಮಚಂದ್ರ ಹೊಂದಾಣಿಕೆ ಆಗುತ್ತಾ ಅಳೋದು ಕಳೋದೆಲ್ಲ ಯಾರು ಅವ್ರು ಹೆಣತಿ ಕಳ್ಕೊಂಡು ಅವ್ರು ಒಂದು ವರ್ಷ ಯಾರು ಅಳತಾರೆ ಒಂದು ಹತ್ತೊಂದೈದು ದಿವಸ ಅಳತಾರೆ ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಡ್ತಾರಷ್ಟೆ ಹೆಣ್ತಿನ ಕಳ್ಕೊಂಡು ಇಷ್ಟು ಹತ್ತವರು ಯಾರಿದ್ದಾರೆ ಅಳತಾರೆ ಅಂದರೆ ಏನರ್ ಸಾಲಿಗೆ ತೋರಿಸಿಕೊಟ್ಟರು ಅದನ್ನೆಲ್ಲ ಆದರೆ ಹೆಣ್ತಿನ ಕಳ್ಕೊಂಡು ಹತ್ತಿಂತಲ್ಲ ಇವಲ್ಲ ಜನಮೋಹನ ಯಾರ ಜನಗಳ ಮೋಹನಕ್ಕೋಸ್ಕರವಾಗಿ ಅದು ಎಲ್ಲಿ ತನಕ ಹೆಂಡ್ತಿ ಹೆಂಡ್ತಿ ನನ್ನ ಹೆಂಡ್ತಿ ನನ್ನ ಮಕ್ಕಳು ನನ್ನಪ್ಪ ನನ್ನಮ್ಮ ನನ್ನ ಮನೆಯವರು ಅಂತ ಹೇಳಿ ಬಡ್ಕೋತಿರ್ತಾರಲ್ಲ ಈ ಜೀವ ಸಾತ್ವಕರಾಗಿರ್ತಾರೆ ಒಳಗಡಿಯಲ್ಲಿ ಈ ಮೋಹ ಜಾಲಕ್ಕೆ ಬಿದ್ದಿರ್ತಾರೆ ನನ್ನ ನನ್ನ ಮನೆಯವರು ನನ್ನ ಹೆಣ್ತಿ ನನ್ನ ಹೆಣ್ತಿ ಎನ್ನುವರಿಗೆ ರಾಮ ಇನ್ನೂ ಹತ್ತು ತೋರಿಸಿದ್ದಾರೆ ಇವು ಕಣ್ಣುಗಿಡಿನ ನೀರೆಲ್ಲ ಹೊರಗೆ ಹಾಕುವಲ್ಲ ಒಳಗೆ ದುಃಖ ಪಡ್ತಾ ಒಳಗಾಗಿ ನೋಡ್ರಪ್ಪ ನಾನು ಮಾಡಿದ್ದೆ ನೋಡಿ ಈ ಕುತೂಹಲ ಅನ್ಸುತ್ತೆ ಅಲ್ಲ ನಾವಷ್ಟೇ ಅಲ್ಲ ರಾಮಚಂದ್ರನು ಹಾಗೆ ಮಾಡಿದ್ದಾನಲ್ಲ ಸ್ವಲ್ಪ ನೋಡೋಣ ಅನಂತ ಅವರು ಅಂಥವ್ರಿಗೆ ಇಲ್ಲಿ ಕುತೂಹಲ ಮೂಡುತ್ತೆ ಕುತೂಹಲಕ್ಕೆ ಅಂತ ಒಳಗಿಳಿದರೆ ಆ ಹತ್ತಿದಿತ್ತಿದ್ದೆಲ್ಲ ಅಲ್ಲ ಪರಮಾತ್ಮೆಷ್ಟು ಸರ್ವೋತ್ತಮ ಸರ್ವಗುಣಗಳ ಶಿಖಾವಣಿ ಅಂಥವನಿಗೆ ಮಾಡಿದ್ದಾನೆ ಅಂತಂದರೆ ಪೋಕ್ಷಪುರದ ಚರಿತ್ರೆ ಅವನ ಗುಣೋದ್ರೇಕವನ್ನೇ ತೋರಿಸಿದ್ದಾನೆ ಅಂತ ಇಮ್ನ ಸಂಸಾರದ ಮೋಹವನ್ನು ಕಳ್ಕೋತಾನೆ ಆ ಅಂಥವನಿಗೆ ಇಲ್ಲೊಂದು ಅಟ್ಯಾಚ್ಮೆಂಟ್ ಬೆಳೆಸಬೇಕಲ್ಲ ಸ್ತ್ರೀ ಸಂಗೀರಾಂ ಇತಿ ರತಿಂ ಪ್ರಥಯಂಶ್ಚಕಾರ ಅದಕ್ಕೋಸ್ಕರ ಹೀಗೆ ಪರಮಾತ್ಮನೂ ಕೂಡ ಹೆಂಡತಿಗಳು ಕೂಡ ಆತ ಅಂತೆಲ್ಲ ಸುದ್ದಿ ಮಾಡಿದ ಅಷ್ಟೆ ವಸ್ತುಸ್ಥಿತಿಯಲ್ಲಿ ನಡೆದದ್ದೇ ಬೇರೆ ಇದೆ ಕಾರಣ ಯಾರ ಪಾದ ಸ್ಮರಣೆ ಮಾಡುವುದರಿಂದ ರಾಮ ರಾಮ ರಾಮ ಅಂತ ಜಪ ಮಾತ್ರದಿಂದಾಗಿ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೇ ಸಹಸ್ರ ನಾಮ ತುಲ್ಯಂ ರಾಮರಾಮ ವರಾನನೇ ಅಂತ ಮಹರ್ತೃದೇವರು ವಿರಕ್ತ ಶಿಖಾಮಿಗಳು ತಮ್ಮ ಹೆಂಡತಿಯನ್ನು ಕೂಡಿಸಿಕೊಂಡು ಈ ಮಂತ್ರರು ಉಪದೇಶ ಮಾಡ್ತಾ ಇದ್ದಾರೆ ಅಂತಂದರೆ ಎಂಥ ವ್ಯಕ್ತಿ ಆತ ಬ್ರಹ್ಮಾದಿ ವಂದ್ಯಚರಣ ಬ್ರಹ್ಮಾದಿ ಸಕಲ ದೇವತೆಗಳು ಅವನ ಪಾದಪದ್ಮದ ಪರಾಗ ಸಿಕ್ಕರೆ ಸಾಕು ಆ ಧೂಳಿ ಸಿಕ್ಕರೆ ಸಾಕು ಅಂತ ಕಾಯುವವರು ಇಟ್ಟು ಕ್ಷುಲ್ಲಕವಾಗಿಲ್ಲ ಮಾಡಿರ್ತಾನೆ ಸ್ವಾಮಿ ಇದೆಲ್ಲದರ ಪರಿಚಯ ಇದ್ದರೆ ರಾಮಾಯಣ ನೋಡಿದರೆ ಅದು ಅರ್ಥ ಆಗುತ್ತೆ ಇವೆಲ್ಲ ಇಟ್ಟುಕೊಳ್ಳದೆ ರಾಮಾಯಣ ನೋಡುತ್ತೇವೆ ಅಂತ ಹೊರಟರೆ ಆಗೋದರಿಂದ ಒಳ್ಳೆದ್ದೆಲ್ಲ ಕೆಟ್ಟದ್ದೇ ಹೆಚ್ಚಾಗಿ ಹೋಗಿಬಿಡುತ್ತಷ್ಟೆ ಸುಮ್ಮನೆ ಕಾನ್ಕ ನೀರ ಮಧ್ಯೆಗೆ ಕೂಡ್ಕೊಂಡು ಎದ್ದು ಹೋಗ್ತಾರಷ್ಟೆ ಹಾಗೆ ರಾಮಾಯಣ ಅರ್ಥ ಆಗೋಲ್ಲ ಅದು ಅರ್ಥ ಆಗಬೇಕಾಗಿದ್ದರೆ ಹನುಮಂತ ದೇವರ ಆ ಕಾಲಕ್ಕೆ ತಾವು ಕಂಡವರು ಏನಂತ ಹೇಳಬೇಕು ಅದನ್ನು ಆಚಾರ್ಯರು ಸಂಗ್ರಹ ಮಾಡಿ ಎತ್ತಿ ತೋರಿಸಿಕೊಡಬೇಕು ಅದನ್ನು ನಡೆಸಿದ್ದಾನೆ ಕೊಚಿತ್ ಶಿವಂ ಕೊಚಿದೃಷೀನ್ ಕೊಚಿದ್ದೇವಾನ್ ನಮತಿ ಅರ್ಚಯತಿ ಸ್ತೌತಿ ವರಾನ್ ಅರ್ಚಯತೆ ಪಿಚ ಇದೆ ಇದೆಲ್ಲ ಮೋಸಕ್ಕೋಸ್ಕರನೇ ರುದ್ರದೇವ ನಮಸ್ಕಾರ ಮಾಡಿದಂತೆ ಲಿಂಗ ಪ್ರತಿಷ್ಠೆ ಮಾಡಿ ಕೊಚಿ ಧೀನ್ ಅಲ್ಲಿ ಅಗಸ್ತ್ಯರಿಗೊಂದು ನಮಸ್ಕಾರ ಮಾಡಿದ ಭರದ್ವಾಜ ಋಷಿಗಳು ನಮಸ್ಕಾರ ಮಾಡಿದ ಬೇರೆ ಬೇರೆ ಯಾರ್ಯಾರು ಬರ್ತಿದ್ದರು ನಮಸ್ಕಾರ ಮಾಡಿದ್ದಾನ ಅವರಿಗೆಲ್ಲ ಇವೆಲ್ಲ ಏನು ಅಲ್ಲಿ ಮರ್ಯಾದಾ ಸ್ಥಾಪನೆಗೋಸ್ಕರವಾಗಿ ನಾವು ಬಹಳ ದೊಡ್ಡವರು ಅಂತ ತಿಳ್ಕೊಂಡು ನಾವೆಲ್ಲರಿಗೂ ಧಿಕಾರ ಮಾಡಿದರೆ ಮಾಡಿಕೊಡುದು ಯಾರ್ಯಾರ ಜೊತೆಯಲ್ಲಿ ಹಾಗಾಗಿ ನಡಿಬೇಕು ಅಂತ ಲೋಕದ ವ್ಯವಸ್ಥೆ ಇದೆ ಹಾಗೆ ನಡಿಬೇಕು ಅಪ್ಪ ನಮಸ್ಕಾರ ಮಾಡಲಿಲ್ಲ ಮಾಡ್ತಿದ್ದ ನೋಡಿ ರಾಮದೇವನೇ ಮಾಡಿಲ್ಲ ರೀ ನಾವು ಮಾಡೋಲ್ಲ ಅಂತಂದ್ರೆ ತಾವು ಮಾಡಿ ತೋರಿಸಿಕೊಟ್ಟ ನಾನೇ ಮಾಡ್ತಾ ಇದ್ದೇನೆ ಮೇಲೆ ನೀವು ಮಾಡಲಿಕ್ಕೆ ಬೇಕು ಬೇಕಾಂತ ಆಪತ್ತು ಬರಲಿ ಅಪ್ಪ ಅಮ್ಮ ಬೇಕಾಂತ ಹೇಳಿ ಕೇಳಲಿಕ್ಕೆ ಬೇಕು ಮಲತಾಯಿ ಮಾತು ಕೇಳ್ತಾರೆ ಕೈಕೇಯಿ ದೇವಿಯ ಮಾತನ್ನು ಮಲತಾಯಿ ಅಂತೂ ದೂರ ಮಾಡಬೇಡಿ ಯಂಥ ಮಾತಾಡ್ತಾರೆ ಸುಮಂತ್ರ ಕಳಿಸಿಕೊಡ್ತಾ ಇದ್ದಾನೆ ದೋಣಿ ಹತ್ತು ಹೋಗ್ತಾ ಇದ್ದಾನೆ ಇನ್ನೇನು ಲಕ್ಷ್ಮಣನಿಗೆ ತುಂಬ ಬೇಸರಾಗಿ ಹೋಗಿತ್ತು ನಮ್ಮಪ್ಪನ ಬಹಳ ಆನಂದ ಆಗಿರುತ್ತೆ ನಮ್ಮಪ್ಪನ ಬರತಾ ಬಂದಾಗ ಆನಂದದಿಂದ ರಾಜ್ಯ ಅಂತ ಹೇಳಿಬಿಡಪ್ಪ ಸುಮಂತ್ರ ಕಡೆಯ ಸಂದೇಶ ಹೇಳಿಬಿಡು ಮಾತಾಡಬೇಡ ಲಕ್ಷಣ ಎಲ್ಲ ನೊಂದ ಜೀವ ತಂದೆಯವರಿಗೆ ಸುಮಂತ್ರ ಎಂದೂ ಮಾತಾಡಬೇಡ ಎರಡು ಕೇಳ್ಕೊಡಪ್ಪ ಬಹಳ ಶೀಘ್ರ ಬರ್ತೇನೆ ಅಂತ ತಿಳಿಸು ಹದಿನಾಲ್ಕು ವರ್ಷ ಹೀ ಕಳೆದು ಹೋಗುತ್ತೆ ಬಹಳ ಶೀಘ್ರ ಬರ್ತೇನೆ ರಾಮಚಂದ್ರದೇವರ ಮಾತು ಕೇಳಬೇಕ್ರಿ ಆ ಮಾತು ಇದರ ಮೇಲೆ ನನ್ನ ಮೇಲೆ ಯಾರಿಗೆಲ್ಲ ಪ್ರೀತಿ ಇದೆ ಅವರು ನನ್ನ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ರಿ ತಾಯಿ ಅಂದರೆ ಮತ್ತೆ ಕೌಸಲ್ಯ ಅಂತ ತಿಳ್ಕೊಳ್ಬೇಡ್ರಿ ಕೈಕೇಯನ್ನ ಅಂತ ಒತ್ತಿ ಹೇಳಿ ಕಳಿಸ್ತಾನೆ ಯಾರ ಮಾತಾಡ್ತಾರೆ ರಾಜ್ಯ ಹೋಗ್ಬಿಡ್ದು ಭರ್ತನಿಗೆ ರಾಜ್ಯ ಕೊಡಬೇಕು ಅವನು ಕಾಡುಗೆಟ್ಟಿರ್ಬೇಕು ಅಂತ ಹೇಳಿದೆ ಹೆಣ್ಣು ಮಗಳಂತ ಮಾತಾಡ್ತಾನೆ ಅಂದ್ರೆ ಅವಳ ಆಂತರ್ಯ ಗೊತ್ತು ಬಾಲ್ಯದಿಂದ ನೋಡಿದವನು ಇದರ ಮೇಲೆ ಸರ್ವಜ್ಞೇಶ ಇದು ಅವಳ ಮಾತಲ್ಲ ಮಂಥರೆ ಆಡಿ ಆಡಿಸಿದ ಮಾತು ಇದೆಲ್ಲ ಪರಿಚಯ ಇದೆ ಇಂಥ ಅದಕ್ಕೆ ಮಂತ್ರನಾಲಯ ಬಹಳ ಚೆನ್ನಾಗಿ ಇದ್ರು ಕೈಕೇಯಿ ಪ್ರೀತಿ ಹೇತೋ ಸಸಹಜ ನೃಪಜೋ ಬಲ್ಕಲೀಯ ನರಣ್ಯಂ ಕೈಕೇಯಿ ಪ್ರೀತಿಗೋಸ್ಕರನೇ ಕಾಡುಗೆ ಹೋಗಿದ್ದು ರಾಮಚಂದ್ರದೇವ್ ಅಲ್ಲಿಷ್ಟು ಪ್ರೀತಿ ತೋರಿಸಿದ್ದಾನಲ್ಲ ಈ ಊಹೆ ಮಾಡಲಿಕ್ಕೆ ಸಾಧ್ಯವಲ್ಲ ಇದೆಲ್ಲ ನಾವು ಅರ್ಥ ಮಾಡಿಕೊಳ್ಳಿ ಜೀವನದ ಪ್ರತಿ ಪ್ರಾಣಿ ಪಶು ಪಕ್ಷಿಗಳ ಜೊತೆಯಲ್ಲಿ ಹಾಗಿರಬೇಕು ಜಟಾಯು ಮುಂತಾದವರ ಜೊತೆಯಲ್ಲಿ ಹೇಗಿದ್ದ ಪರಮಾತ್ಮ ಶಪಗ್ರಸ್ತರಾದವರನ್ನ ಪ್ರತಿಯೊಬ್ಬರನ್ನ ಉದ್ಧಾರ ಮಾಡಿ ಯಾ ಯಾವ್ಯಾವ ರಾಕ್ಷಸನೇ ಆಗಿರಲಿ ಅವನ ನಂಬಿಕೆಗೆ ಅರ್ಹನಾಗಿದ್ದರೆ ಅವನಿಗೆ ರಾಜ್ಯವನ್ನು ಕಟ್ಟಿ ಅಯೋಗ್ಯನನ್ನು ಹಾಗೆ ನೋಡ್ಕೊಳ್ಬೇಕು ಧರ್ಮ ಸಂಸ್ಥಾಪನೆಯನ್ನೇ ಹಾಗೆ ಮಾಡಬೇಕು ಅದು ಬೇಕಾದವರಲ್ಲ ಮನುಷ್ಯರು ಯಾರ ಜೊತೆಗೆ ಬರಲಿಲ್ಲ ಬಂದದ್ದೆಲ್ಲ ಕೊಡುಗಗಳು ಕವಿಗಳು ಅವುಗಳನ್ನೇ ಇಟ್ಕೊಂಡು ಧರ್ಮ ಸ್ಥಾಪನೆ ಮಾಡಿದ್ರು ಪರಮಾತ್ಮ ಇಂಥ ರೂಪ ರಾಮರೂಪ ಅಪಾರ್ಥ ಮಾಡಿಕೊಂಡು ನೋಡಿದರೆ ಬರೇ ದೋಷ ಕಾಣಿಸ್ತಾರೆ ಇದನ್ನೆಲ್ಲ ತೋರಿಸಿದ್ರು ಅದರಂತೆ ದೇವತೆಗಳನ್ನು ನಮಸ್ಕಾರ ಮಾಡಿದಂತೆ ಮನುಷ್ಯರನ್ನೆಲ್ಲ ಕಾಲ ಹಿಡ್ಕೊಂಡಂತೆಲ್ಲ ಕಾಣುತ್ತೆ ಇದೆಲ್ಲವೂ ಕೂಡ ವರ ವರತೆ ಪಿಚಾ ನನಗಾವರ ಕೊಡಿಲಿ ಈವರ ಕೊಡಲಿ ಎಂದು ಕೇಳಿದು ಮಾಡಿದ್ದು ಇವೆಲ್ಲ ಕಾಣುತ್ತೆ ಲಿಂಗಂ ಪ್ರತಿಷ್ಠಾಪಯತಿ ಲಿಂಗಸ್ಥಾಪನೆಯನ್ನು ಮಾಡುತ್ತಾನೆ ಪುರುಣೋತ್ಯ ವರ ಕೇಳಿದಂತೆ ಮಾಡುತ್ತಾನೆ ಸ್ವತಂತ್ರ ಸ್ವತಂತ್ರ ಎಲ್ಲಾ ಶಕ್ತಿಗಳು ಇದ್ದಾವೆ ಎಲ್ಲ ಕಾಲಕ್ಕೂ ಏಕ ಇದ್ದಾನೆ ಸರ್ವಜ್ಞ ಆದರೂ ವಿಮೋಹಾಯ ಜನಾಂಚ ಜನಗಳ ವಿಮೋಹನಕ್ಕೋಸ್ಕರವಾಗಿ ಹೀಗೆಲ್ಲ ಮಾಡುತ್ತಾನೆ ಪುರುಷೋತ್ತಮಾಸ್ತ್ರೋ ಸಹಿ ನಾನತ್ ಇಷ ಶಾಸ್ತ್ರ ನಿರ್ಣಯ ಸೌಧಾಹ ಇವೆಲ್ಲ ವಿಚಾರ ಮಾಡಿ ನೋಡಿದರೆ ಭಗವಂತನ ಮಹಿಮೆಯೇ ಇದೆ ರಾಮಾಯಣ ಭಗವಂತನ ಮಹಿಮೆಯನ್ನೇ ಹೇಳಿಕ ಹೊರಟಿದ್ದು ರಾಮಚಂದ್ರದೇವರ ಗುಣಗಳನ್ನೇ ಹೇಳಲಿಕ್ಕೆ ಹೊರಟಿದ್ದು ಮಹಾಭಾರತ ಕೃಷ್ಣದೇವರ ಮಹಿಮೆಯನ್ನೇ ಹೇಳಲಿಕ್ಕೇ ಹೊರಟಿದ್ದು ಅದು ಮತ್ತೊಂದಲ್ಲ ವೇದೆ ರಾಮಾಯಣೆ ಚೈವ ಪುರಾಣ ಭಾರತೆ ತುಂಬ ಅಂತ್ಯಚು ಮಧ್ಯೇ ವಿಷ್ಣುಸರ್ವತ್ರೀಯತೆ ಇಷ್ಟೇ ತಾತ್ಪರ್ಯ ಉಗ್ರವೇದ ಶಾಸ್ತ್ರಗಳ ಹೃದಯ ಇಷ್ಟೇ ಇದೆ ಬೇರೆದ್ದಲ್ಲ ಭಾರತ ಅರ್ಥವನ್ನು ಮೂರು ರೀತಿಯಲ್ಲಿ ಹೇಳ್ತಾರೆ ಅಂತೋರಿಸಿಕೊಡ್ತಾರೆ ಸ್ವಲ್ಪ ದೊಡ್ಡ ಪ್ರಕರಣ ಅದು ಮನ್ವಾಧಿಕೆ ಚಿದಭ್ರವತೆ ಶಾಸ್ತೀಕಾದಿ ತಥಾಪರೆ ತಥೋಪರಿ ಚರಾಧ್ಯ ಭಾರತ ಪರಿಚಿಕ್ಷತೆ ಬಹಳ ಚಮತ್ಕಾರವಾದ ಕೆಲವು ವಿಷಯಗಳನ್ನೆಲ್ಲ ಯೋಜನೆ ಮಾಡಿದ್ದಾರೆ ನಾಳೆ ದಿವಸ ನೋಡಿ ಅಧ್ಯಾಯ ಸಂವಹಾರ ಮಾಡ ಶ್ರೀಕೃಷ್ಣಾರ್ಪುಣ ಹರೇ ನಮಃ